ಧ್ರೂವೋ ಸಕಲ ಕುಶಲ ಪಾತ್ರ ನಮ್ಮ ನಾರದ ಭಕ್ತಿ ಸೂತ್ರದಲ್ಲಿ ಸಾಧನೆ ಬಗ್ಗೆ ಚಿಂತನೆ ನಡೀತಾ ಇತ್ತು ಆ ಚಿಂತನೆಗಳಲ್ಲಿ ತಸ್ಯಾಹ ಸಾಧನಾನಿ ಗಾಯದಂತೆ ಆಚಾರ್ಯಾ ಅನೇಕ ಆಚಾರ್ಯರು ಅನೇಕ ವಿಧವಾದಂತಹ ಸಾಧನೆಗಳನ್ನು ಭಕ್ತಿಯೋಗಕ್ಕೆ ನೀಡಿದ್ದಾರೆ ಅಂಥೇಳಿ ಪೀಠಿಗೆಯನ್ನು ಹಾಕಿ ನಾರವರು ಅನೇಕ ವಿಧವಾದಂತಹ ಸಾಧನೆಗಳನ್ನ ಹೇಳ್ತಾ ಹೇಳ್ತಾ ಮೊದಲನೆಯದಾಗಿ ವಿಷಯತ್ಯಾಗ ಮತ್ತು ಸಂಗತ್ಯಾಗವನ್ನು ಹೇಳಿ ನಂತರ ಭಜನ ಭಜನೆ ಅಂದರೆ ಎಡೆಬಿಡದಂತಹ ಭಜನೆಯನ್ನು ಮಾಡಬೇಕು ಅಂತ ಆದೇಶವನ್ನು ನೀಡಿದ್ವಿ ಆ ಭಜನೆಯಲ್ಲಿ ನಾವು ಅನೇಕ ವಿಷಯಗಳನ್ನು ಚರ್ಚಿಸ್ತಾ ಬಂದ್ವು ಭಜನೆ ಅಂತ ಹೇಳಿದ್ರೆ ಏನು ಶ್ರವಣ ಕೀರ್ತನ ಸ್ಮರಣಾ, ಆತ್ಮ ದಾಸ್ಯಾ, ದಾಸ್ಯ ಸಖ್ಯ ಎಲ್ಲ ಬಂತು ಒಂಬತ್ತು ವಿಧವಾದಂತಹ ನವವಿಧ ಭಕ್ತಿ ಎಲ್ಲ ಬಂತು ಅದರಲ್ಲಿ ಮುಖ್ಯವಾಗಿ ನಾವು ತಗೊಂಡು ಎರಡು ಕ್ಲಾಸ್ನಲ್ಲಿ ತರಗತಿಯಲ್ಲಿ ಕೇವಲ ಈ ನಾಮದ ಬಗ್ಗೆ ನೋಡಿದ್ವಿ ನಾಮ ಅಂದರೆ ಏನು ಎತ್ತ ಅದನ್ನು ಯಾವ ರೀತಿ ಕೀರ್ತನೆ ಮಾಡಬೇಕು ಆ ನಾಮದಲ್ಲಿ ಒಂದಾದಂತಹ ಮಂತ್ರ ಅದರ ಕುರಿತೇ ಎರಡು ತರಗತಿಗಳು ಆದು ಆ ವಿಷಯದಲ್ಲಿ ಹೇಳುವುದಾದರೆ ಕಿಂಚಿತ್ತಾಗಿ ಕಳದ ತರಗತಿಯಲ್ಲಿ ನಾವು ಮರೆತು ವಿಷಯ ಅಂತ ಹೇಳಿದ್ರೆ ಯಾವ ರೀತಿ ಓಂ ಅಂತಕ್ಕಂಥದ್ದು ಪ್ರಕೃಷ್ಟ ನುತಿ ಅಥವಾ ಪ್ರಕೃಷ್ಟಸ್ತುತಿ ಆದ್ರಿಂದ ಪ್ರಣವ ಅಂತ ಅನಿಸ್ಕೊಳ್ತು ವೇದಕ್ಕೆ ಪ್ರಕೃಷ್ಟವಾದಂತಹ ಸ್ತುತಿ ಯಾವುದು ಪ್ರಣವ ಪ್ರಣವ ಅಂತ ಹೇಳಿದ್ರೆ ನು ಅಂತ ಹೇಳಿದ್ರೆ ಸ್ತುತಿ ಸ್ತುತಿಸುವುದಕ್ಕೆ ನು ಅಂತ ನಾವು ಸಂಸ್ಕೃತದಲ್ಲಿ ಧಾತುವನ್ನು ಹೇಳ್ತೇವೆ ಅತ್ಯುತ್ಕೃಷ್ಟವಾದಂತಹ ಸ್ತುತಿ ಅದಕ್ಕಿಂತಲೂ ಹೆಚ್ಚಾದಂತಹ ಸ್ತುತಿ ಬ್ರಹ್ಮನಿಗೆ ಮಾಡಲಿಕ್ಕೆ ಯಾವ ಶಬ್ದಗಳೂ ಸಹ ಆಗುವುದಿಲ್ಲ ಉಪಯೋಗವಾಗುವುದು ಈ ಯಾವುದೂ ಅ ಇ ಅ ಉ ಮು ಅನ್ನುವಂತಹ ಮೂರಕ್ಷರಗಳು ಸೇರಿ ಪ್ರಣವ ಆಗಿದೆಯೋ ಅಥವಾ ಅತ್ಯುತ್ಕೃಷ್ಟವಾದಂತಹ ಸ್ತುತಿಯಾಗಿದೆಯೋ ಬ್ರಹ್ಮನ ಕುರಿತಾದಂತಹ ಸ್ತುತಿಯಾಗಿದೆಯೋ ಅದಕ್ಕಿಂತದು ಮಿಗಿಲಾದಂತಹ ಸ್ತುತಿ ಇನ್ಯಾವುದು ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ವೇದವೇ ಮಾಡಿದ ವೇದವೇ ಹೇಳ್ಕೊಟ್ಟಿದೆ ಬ್ರಹ್ಮನನ್ನು ಹೇಗೆ ಸುತ್ತಿಸಬೇಕು ಅಂದರೆ ಪ್ರಣವ ಜಪಿಸಿ ಸಾಕು ಅದೊಂದೇ ನೀವು ಇಡೀ ವೇದ ಮಂತ್ರಗಳನ್ನು ಹೇಳುವುದು ಒಂದೇ ಪ್ರಣವ ಒಂದು ಇನ್ನೊಂದು ಕಡೆ ಹೇಳುವುದು ಸಮಸ್ತ ವೇದಕ್ಕೂ ಈ ಪ್ರಣವ ಒಂದೇ ಸರಿಸಮಾನ ಇನ್ಯಾವುದು ಸರಿಸಮಾನ ಸಾಧ್ಯವಿಲ್ಲ ಆದ್ರಿಂದಲೇ ಅದು ಬ್ರಹ್ಮನ ಕುರಿತಾದಂತಹ ಅತ್ಯುತ್ಕೃಷ್ಟವಾದಂತಹ ಸ್ತುತಿ ಹೊಗಳು ಅಂತಕ್ಕಂಥದ್ದು ಬ್ರಹ್ಮನ ಕುರಿತು ಹೊಗಳತಕ್ಕಂಥದ್ದು ಪ್ರಣವ ಒಂದೇ ಯಾಕೆ ಅಂತ ಹೇಳಿದ್ರೆ ಅದನ್ನು ಹೇಳಿಬಿಟ್ರೆ ಸಮಸ್ತ ವೇದವನ್ನು ಹೇಳಿದಂತೆ ಲೆಕ್ಕ ಹೇಗೆ ಅಂತ ಹೇಳಿದ್ರೆ ಪ್ರತಿಯೊಂದು ಅಕ್ಷರವೂ ಶುರುವಾಗುವುದು ಅಕಾದೇನೆ ಆ ಮತ್ತು ಹೂ ಅ ಅನ್ನುವುದು ನಮ್ಮ ಸಂಸ್ಕೃತದಲ್ಲಿ ಅಕ್ಷರಗಳು ಹುಟ್ಟುವಂತಹ ಸ್ಥಾನವನ್ನು ಹೇಳಬೇಕಾದ್ರೆ ಅಕಾರವನ್ನು ಕಂಠದಲ್ಲಿ ಹುಟ್ಟ ಹುಟ್ಟುತ್ತೆ ಅಕಾರ ಅಕುಹ ವಿಸರ್ಜನೀಯ ನಮ್ಮ ಕಂಠ ಅಂತ ಹೇಳ್ತಾರೆ ಒಂದು ಸೂತ್ರದಲ್ಲಿ ಅ ಮತ್ತು ಕ ವರ್ಗಗಳು ಮತ್ತು ಹ ಮತ್ತು ವಿಸರ್ಗ ಇವೆಲ್ಲ ಕೂಡ ಹುಟ್ಟುವುದು ಎಲ್ಲಿ ಅಂದರೆ ಇಲ್ಲಿ ಬೇರೆ ಯಾವ ಒಂದು ಅಂಗದ ಸಹಾಯ ಬೇಕಾಗಿಲ್ಲ ಬಾಯಿನಲ್ಲಿ ಅತ್ಯಂತ ಸರಳವಾದಂತಹ ಉಚ್ಚಾರಣೆ ಇದೆ ಮಗು ಹುಟ್ಟಿದಾಗ ಮೊಟ್ಟ ಮೊನ್ನೆಯದಾಗಿ ಹೇಳುವುದೇ ಅ ಆಮೇಲೆ ಬಹುಶಃ ಅದು ಪ್ರಣವೋ ಏನು ಅದರ ಭಾಷೆಯಲ್ಲಿ ಯಾಕೆಂದ್ರೆ ಊ ಇಲ್ವಲ್ಲ ಅದು ಹೇಳಿಕ್ಕೆ ಬರುವುದಿಲ್ಲ ಆದರೆ ಅದು ಅಂತರ್ಗತವಾಗಿದೆ ಊ ಅಂತ ಹೇಳಿದ್ರೆ ಊ ಹುಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಟಿ ಉಪೋಪದ್ಮಾನೀಯೋಷ್ಠ ಅಂತ ಹೇಳ್ತಾರೆ ಒಂದು ಸೂತ್ರದಲ್ಲಿ ಉ ಮತ್ತು ಪ ವರ್ಗ ಪ ಮತ್ತು ಉಪದ್ಮಾನೀಯ ಉಪದ್ಮಾನೀಯ ಅಂತ ಹೇಳಿದ್ರೆ ಅದೊಂದು ಇದು ಜಿಹ್ವಾಮೂಲೀಯ ಮತ್ತು ಉಪದ್ಮಾನೀಯ ಅಂತ ಹೇಳ್ತಾರೆ ಸಂಧಿ ಮಾಡುವಾಗ ಸಿಕ್ಕುವಂತಹ ಒಂದು ರೂಪಗಳು ಈಗ ಉದಾಹರಣೆಗೆ ವಿಷ್ಣು ಸಹಸ್ರನಾಮವನ್ನು ಯಾರು ಪ್ರತಿನಿತ್ಯವೂ ಚೊಕ್ಕವಾಗಿ ಅಂದವಾಗಿ ಅದನ್ನ ಚಾಚು ತಪ್ಪದಂತೆ ಆ ಒಂದು ಸಂಧಿವಿಧಾನಗಳನ್ನು ತಪ್ಪದಂತೆ ಯಾರು ಉಚ್ಚರಿಸ್ತಾರೋ ಅವರಿಗೆ ಗೊತ್ತಾಗ್ತದೆ ಜಿಕ್ವಾಮೂಲ್ಯ ಅಂದ್ರೇನು ಉಪದ್ಮಾನೀಯ ಅಂದರೆ ಏನು ಸುಪ್ಪ ಅಂತ ಯಾವ ಒಂದು ಶಬ್ದ ಬರ್ತದೋ ಅದು ಉಪದ್ಮಾನೀಯ ಅಂತ ಅಕ್ಷರಫ್ ಪದ್ಮನಾಭಃ ಅಂತ ಎರಡು ಶಬ್ದ ಇದ್ರೆ ಅಕ್ಷರ ಮತ್ತು ಪದ್ಮನಾಭಗಳ ಮಧ್ಯದಲ್ಲಿ ಏನೋ ಒಂದು ಕೇಳಿಸ್ತಲ್ಲ ಸಂಧಿ ಆದಾಗ ಅಕ್ಷರಫ್ ಪದ್ಮನಾಭಃ ಅಕ್ಷರಫ್ ಪದ್ಮನಾಭ ಅನ್ನುವಾಗ ಅದು ಉಪದ್ಮಾನಿ ಅಂತ ಹೇಳ್ತಾರೆ ಇಷ್ಟು ಅಕ್ಷರಗಳು ಹುಟ್ಟತಕ್ಕಂಥದ್ದು ತುಟಿಯಿಂದ ಅಂದ್ರೆ ಏನಾಯ್ತು ಈಗ ಹೇಳಿ ಹೇಳಿ ಏನಾಯ್ತು ಏನು ಹೇಳಿದ್ರು ಅಂತ ಹೇಳಿದ್ರೆ ಅಕಾರ ಹುಟ್ಟುವುದು ಇಲ್ಲಿ ಉಕಾರ ಮುಕ್ತಾಯವಾಗುವುದು ಇಲ್ಲಿ ಹಾಗೆಯೇ ಆ ಪ ವರ್ಗದಲ್ಲಿ ಇರ್ತಕ್ಕಂತಹ ಕೊನೆಯ ಅನುನಾಸಿಕ ಇದೆಯಲ್ಲ ಅದು ಇಲ್ಲಿ ಕೊನೆಗೊಳ್ತದೆ ಹಾಗೆಯೇ ಈ ಅ ಉ ಹ್ಮ್ ಈ ಮೂರು ಇಲ್ಲಿಂದ ಹೊಟ್ಟಿ ಇಲ್ಲಿಂದ ಮುಗೀತದೆ ಅಂತ ಹೇಳಿದ್ರೆ ಏನೇನು ಅಕ್ಷರಗಳು ಸಂಸ್ಕೃತ ವಾನ್ಮಯದಲ್ಲಿ ಎಲ್ಲಾ ಭಾಷೆಗಳಲ್ಲಿ ಇದೆಯೋ ಆ ಎಲ್ಲ ಭಾಷೆಗಳೂ ಕೂಡ ಇದರಲ್ಲಿ ಅಂತರ್ಗತವಾಗಿರಲೇಬೇಕು ಇಲ್ಲಿಂದ ಹುಟ್ಟಬೇಕು ಇಲ್ಲಿ ನಮಗಿಲ್ಲಬೇಕು ಇದಕ್ಕಿಂತ ಹೊರಗಡೆ ಯಾರು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಬಾಯಿ ಹೊರಗಡೆಯಿಂದ ಯಾರು ಮಾತಲಿಕ್ಕೆ ಸಾಧ್ಯವಾ ಸಾಧ್ಯವಿಲ್ಲ ಬಾಯಿ ಬೇಕೇ ಬೇಕು ಹಾಗೆಯೇ ಸಮಸ್ತ ವರ್ಣಗಳು ಈ ಅ ಉ ಮ ಅದರಲ್ಲಿ ಸೇರಿಬಿಟ್ಟಿದೆ ಇನ್ನು ಸೇರಿಸ್ಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅಂತಹ ಒಂದು ಸ್ತುತಿ ಏನೇನು ಸ್ತುತಿ ಈ ಜಗತ್ನಲ್ಲಿ ಇದೆಯೋ ಅದೆಲ್ಲವೂ ಕೂಡ ಈ ಓಂಕಾರದಲ್ಲಿ ಸೇರಿದೆ ಅಂತ ತಾತ್ಪರ್ಯ ಇದಾದ ನಂತರ ಓಂ ಅಂತ ಹೇಳಿ ಏನೋ ಒಂದು ನಂತರ ಇರ್ತದಲ್ಲ ಆ ಸೈಲೆನ್ಸ್ ಓ ಇದು ಬ್ರಹ್ಮ ಆ ಸೈಲೆನ್ಸ್ ಆ ಒಂದು ನಿಶ್ಶಬ್ದತೆ ಏನು ಹೇಳ್ತೇವ್ಯೋ ಮಕಾರ ಉಚ್ಚಾರಣದ ನಂತರ ಅದೇ ಬ್ರಹ್ಮ ವಸ್ತು ಅಂದರೆ ಏನು ತಿಳಿಸ್ತದೆ ಅಂತ ಹೇಳಿದ್ರೆ ಓಂ ಅನ್ನೋದು ಕೇವಲ ಬ್ರಹ್ಮವನ್ನು ನಿರ್ದೇಶಿಸುತ್ತದೆ ನಿರ್ದೇಶಿಸುತ್ತದೆ ಅಂದರೆ ಏನು ಹೇಳುತ್ತದೆ ಅಂದರೆ ಯಾಕೆ ಹೇಳುತ್ತದೆ ಅಂತ ಹೇಳಬಾರ್ದು ಅಂದರೆ ಬ್ರಹ್ಮವನ್ನು ಯಾವುದು ಹೇಳಲಿಕ್ಕಾಗುವುದಿಲ್ಲ ಬ್ರಹ್ಮ ವಸ್ತುವನ್ನು ಯಾವುದು ಎಂಜಿಲ್ ಮಾಡ್ಲಿಕ್ಕಾಗುವುದಿಲ್ಲ ಜಗತ್ನಲ್ಲಿರ್ತಕ್ಕಂಥ ಸಮಸ್ತ ಸೃಷ್ಟಿಯ ಎಲ್ಲ ವಸ್ತುಗಳನ್ನು ನಾವು ಏಂಜಿಲ್ ಮಾಡಿಬಿಡ್ಬೋದು ಅದಕ್ಕೊಂದು ಹೆಸರಿಡ್ಬೋದು ಆದರೆ ಬ್ರಹ್ಮ ವಸ್ತುವಿಗೆ ಹೆಸರಿಲ್ಲ ಹಾಗಿದ್ರೆ ನಿರ್ದೇಶಿಸುತ್ತದೆ ಅಂತ ಹೇಳಿದ್ರಲ್ಲ ಹೀಗಂದ್ರೆ ಏನು ಅಂತ ಕೇಳ್ಬೋದು ಅದಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಸೈನ್ ಬೋರ್ಡು ಅಂತ ಹೇಳ್ತೀವಿ ಸೈನ್ ಬೋರ್ಡ್ ಇದ್ದ ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಹೀಗೆ ಹಾಕಿರ್ತದಲ್ಲ ಸೈನ್ ಬೋರ್ಡ್ ಆ ಸೈನ್ ಬೋರ್ಡೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಲ್ವಲ್ಲ ಹಾಗೆಯೇ ಈ ಓ ಅಂತಕ್ಕಂಥದ್ದು ಕೂಡ ಬ್ರಹ್ಮವನ್ನ ನಿರ್ದೇಶ ಮಾಡ್ತದೆ ನಿರ್ದೇಶ ಮಾಡ್ತದೆ ಆದ್ದರಿಂದ ನಾವು ಅದನ್ನು ನಿರ್ದೇಶ ಕರಿತೇವೆ ಬ್ರಹ್ಮ ನಿರ್ದೇಶಕವಾದಂತಹ ಶಬ್ದ ಏನಿದೆಯೋ ಅದೇ ಓಂಕಾರ ಪ್ರಣವ ಹೇಗೆ ನಾವು ಓಂಕಾರವನ್ನ ವೇದದ ಪ್ರಣವ ಅಂತ ಕರಿತೇವ ಹಾಗೆಯೇ ಹೀಂಕಾರವನ್ನು ತಂತ್ರದ ಪ್ರಣವ ಅಂತ ಕರಿತೇವೆ ಹೀಮ್ ಅನ್ನುವಂತಹ ಏನು ಬೀಜ ಇದೆಯೋ ಆ ಬೀಜ ಮಂತ್ರವು ತಂತ್ರದ ಪ್ರಕಾರ ಪ್ರಣವ ತಂತ್ರದಲ್ಲಿರತಕ್ಕಂತಹ ಏನೋ ಒಂದು ದೇವತೆ ಇದೆಯೋ ಅದನ್ನು ನಾವು ಸ್ತುತಿ ಮಾಡುವುದಕ್ಕೆ ಇದಕ್ಕಿಂತಲೂ ಯೋಗ್ಯವಾದಂತಹ ಬೀಜ ಮಂತ್ರ ಇಲ್ಲ ಕ್ರೀಮ್ ಅಂತಕ್ಕಂಥದ್ದು ಮಾಯಾಮಂತ್ರ ಅದು ಕ್ರೀಮ್ ಅಂತಕ್ಕಂಥದ್ದು ಮಾಯಾಮಂತ್ರ ಮಾಯೆ ಆ ಈಶ್ವರನ ಶಕ್ತಿಯಾದಂತಹ ಮಾಯೆಯನ್ನು ಸೂಚಿಸ್ತಕ್ಕಂತಹ ಬೀಜ ಮಂತ್ರ ಏನೋ ಅದೇ ಹೀಮ್ ಇಷ್ಟು ಹೇಳಿದ ನಂತರ ಇನ್ನು ನಾವು ಜಪಮಾಲೆಯನ್ನು ಬಳಸ್ತೇವಲ್ಲ ಜಪಮಾಲೆ ಆ ಜಪಮಾಲೆಯನ್ನು ಯಾವ ರೀತಿ ಬಳಸಬೇಕು ಅಂತ ಹೇಳಿದ್ರೆ ಯಾರು ಜಪಮಾಲೆಯನ್ನು ಜೀಗ ಜ ಯಾರಿಗೆ ದೀಕ್ಷೆ ಆಗಿರ್ತದೆಯೋ ಯಾರು ಕೆಲವರು ಕೈನನ್ನು ಮಾಡ್ಬೋದು ಈ ರೀತಿ ಕೈ ಬೆರಳುಗಳನ್ನು ಮಾಡ್ಬೋದು ಹಾಗೆಯೇ ಜಪಮಾಲೆಯನ್ನು ಉಪಯೋಗಿಸ್ಬೋದು ಅದಕ್ಕೆ ಅನೇಕ ರೀತಿಯ ಜಪಮಾಲೆಗಳಿದೆ ಸ್ಫಟಿಕದ ಜಪಮಾಲೆಗಳಿದೆ ಆಮೇಲೆ ಚಂದನದ ಜಪಮಾಲೆಗಳಿದೆ ರುದ್ರಾಕ್ಷ ಇದೆ ಆಮೇಲೆ ಬೇರೆ ಬೇರೆಯ ಈ ಮರದ ಕಾಂಡಗಳಿಂದ ಮಾಡಿದಂತಹ ತುಳಸಿಯ ಇದಿದೆ ಕೇವಲ ತುಳಸಿ ಒಂದೇ ಅಲ್ಲ ಬೇರೆ ಬೇರೆ ಮರದಿಂದ ಮಾಡಿದಂತಹ ಮರದ ಕಾಂಡಗಳಿಂದ ಮಾಡಿದಂತಹ ಅದು ಆಯಾ ಒಂದು ವಿಶಿಷ್ಟ ಕರ್ಮಕ್ಕೆ ಮಾತ್ರ ಅದನ್ನು ಬಳಸ್ತಾರೆ ಯಾವುದೋ ಒಂದು ಕಾರ್ಯ ಸಿದ್ಧಿಯಾಗಬೇಕಾದ್ರೆ ಇಂತಹ ಮರದ ಕಾಂಡದಿಂದ ಮಾಡಿದಂತಹ ಮಣಿ ಅದನ್ನ ಇಂತದ್ದೇ ದಾರದಲ್ಲಿ ಕೋಣಿಸಿರಬೇಕು ಅಂತ ನಿಯಮ ಇದೆ ಯಾವಾಗ ಫಲಾಕಾಂಕ್ಷೆ ಬರ್ತದೋ ಆಗ ಈ ನಿಯಮ ಎಲ್ಲ ಬರ್ತದೆ ಯಾವಾಗ ಫಲಾಕಾಂಕ್ಷೆ ಬೇಡವೋ ಏನೂ ಇಲ್ಲವೋ ಆಗ ನಿಯಮಗಳು ಅತ್ಯಂತ ಸಡಿಲವಾಗಿರ್ತವೆ ಇದೇ ರೂಲ್ಸ್ ಆಧ್ಯಾತ್ಮಿಕ ಜೀವನದಲ್ಲಿ ರೂಲ್ಸ್ ಏನಪ್ಪಾ ಅಂತ ಹೇಳೋದು ಇದೆ ಆದ್ದರಿಂದ ಇದರಲ್ಲಿ ಹೆಚ್ಚು ಪ್ರಶ್ನೆಗೆ ಅವಕಾಶವೇ ಇಲ್ಲ ಇದರಲ್ಲೇ ಕ್ಲಿಯರ್ ಆಯಿತು ಇದನ್ನು ಹೀಗೆ ಮಾಡ್ಬೇಕೆ ಅದನ್ನು ಹಾಗೆ ಮಾಡ್ಬೇಕೆ ನೀವು ಪ್ರಶ್ನೆ ಕೇಳುವವರು ಯಾವ ಒಂದು ಉದ್ದೇಶದಿಂದ ಕೇಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಉತ್ತರ ಅದಕ್ಕೆ ತಕ್ಕನಾಗಿ ಇರ್ತದೆ ನಿಮಗೆ ಫಲಾಕಾಂಕ್ಷೆ ಇದೆಯಾ ಹಾಗಿದ್ರೆ ಎಲ್ಲ ನಿಮ್ಮವನ್ನು ಪಾಲಿಸಿದೆ ಕೇವಲ ಈಶ್ವರನ ಆರಾಧನೆಗೋಸ್ಕರ ಈಶ್ವರನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀರಿಯೋ ಬೇಕಾ ಅದನ್ನು ಹೇಳ್ತಾರೆ ಮಾನಸಿಕ ಜಪ ಅಂತಕ್ಕಂಥದ್ದು ಎಲ್ಲ ಕಾಲದಲ್ಲೂ ಅಶುಚಿ ಶುಚಿ ಎಲ್ಲಾ ಸಮಯದಲ್ಲೂ ಎಲ್ಲಾ ಜಾತಿಯವರಿಗೂ ಎಲ್ಲಾ ಲಿಂಗದ ಪ್ರತಿಯೊಂದು ಮನುಷ್ಯರಿಗೂ ಕೂಡ ವಿಹಿತವಾಗಿದೆ ಮಾನಸಿಕ ಜಪ ಆದರೆ ಯಾವಾಗ ಉಪಾಂಶು ಮತ್ತು ವೈಖರಿಗೆ ಬರ್ತದೆಯೋ ಜಪ ಆಗ ನಿಯಮಗಳು ಶುರುವಾಗುತ್ತೆ ಮಾನಸಿಕ ಜಪದಲ್ಲಿ ಮತ್ತು ಈಶ್ವರ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಜಪದಲ್ಲಿ ನಾಮ ಸಂಕೀರ್ತನೆಯಲ್ಲಿ ಈ ನಿಯಮಗಳನ್ನು ಹೇಳಿಲ್ಲ ಆದರೆ ಮಾನಸಿಕ ಜಪಾ ಎಲ್ಲ ಜಪಕ್ಕಿಂತಲೂ ಅತ್ಯಂತ ಉತ್ತಮ ಯಾಕೆ ಅಂತ ಹೇಳಿದ್ರೆ ಕಾರಣ ಸ್ಪಷ್ಟ ಅದನ್ನು ಉಯಿಸಲೇಬೇಕಾಗಿಲ್ಲ ಯಾಕೆ ಜಪ ಮಾಡೋದು ಯಾರು ಅವಾಗ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಬಾಯಿಯೂ ಅಲ್ಲ ನಿಮ್ಮ ತುಟಿಯೂ ಯಾಕೆ ಅಂತ ಹೇಳಿದ್ರೆ ವಾಚಿಕ ಜಪದಲ್ಲಿ ಅಥವಾ ಉಪಾಂಶು ಜಪದಲ್ಲಿ ನಿಮ್ಮ ಬಾಯಿಯನ್ನು ಅಲುಗಾಡ್ತಾ ಇರಬಹುದು ತಲೆಯಲ್ಲಿರುತ್ತೆ ಅದು ಮುಖ್ಯ ಮನಸ್ಸಲ್ಲಿರ್ತದೆ ಅದು ಮುಖ್ಯ ಮನಸ್ಸು ಬೀದಿ ಸುತ್ತಾ ಉಪಯೋಗ ಇತ್ತು ಮನಸ್ಸು ಮತ್ತು ತುಟಿಗಳು ಆ ವಾಚಿಕ ಜಪ ಒಂದೇ ರೀತಿಯಲ್ಲಿ ಇರಬೇಕು ಆಗ ಅದು ನೂರಕ್ಕೆ ನೂರು ಅಂದರೆ ಪ್ರತಿಶತ ನೂರು ಕಾಲವನ್ನು ಕೊಟ್ಟೆ ಕೊಡ್ತದೆ ಇದನ್ನು ಹೇಳ್ತಾರೆ ನಂತರ ಈ ಜಪ ಮಾಡೋ ಈಗ ಯಾರು ಮಾಲೆಯನ್ನು ಬಳಸಿ ಮಾಡ್ತಾರೋ ಆ ಒಂದು ಸಲ ಆ ಮಾಲೆಯನ್ನು ಮೊಟ್ಟಮೊದನೇ ಬಾರಿಗೆ ಉಪಯೋಗಿಸುವುದಕ್ಕಿಂತ ಮುಂಚೆ ನಿಮ್ಮ ದೀಕ್ಷಾ ಗುರು ಯಾರಿರ್ತಾರೋ ಅವರಿಂದ ಅದನ್ನು ಜಪ ಮಾಡಿಸಿ ಉಪಯೋಗಿಸಬೇಕು ಉಪಯೋಗಿಸಲೇಬೇಕು ಇಲ್ಲೇ ಅಂತ ಹಾಕ್ಲೇಬೇಕು ನಂತರ ಒಂದು ದಿವಸವಾದರೂ ಕೂಡ ಜಪಮಾಲೆಯನ್ನು ಯಾವುದೇ ಕಾರಣಕ್ಕಾಗಿಯೂ ಕೂಡ ಹಾಗೆಯೇ ಜಪ ಮಾಡದೆ ಜಪವನ್ನು ಇಣಿಸದೇ ಇಡಬಾರದು ನಿಮಗೆ ಎಷ್ಟೇ ಪುರುಸೊತ್ತಿಲ್ದೇ ಹೋದರೂ ಕೂಡ ಒಂದು ಬಾರಿಯಾದರೂ ಜಪಮಾಲೆಯನ್ನು ಇಳಿಸಲೇಬೇಕು ಜಪಮಾಲೆ ಯಾಕೆ ಅಂತ ಹೇಳಿದ್ರೆ ಅದು ಹೇಳ್ತಾರೆ ಜಪಮಾಲೆ ಅಂತಕ್ಕಂಥದ್ದು ಚೈತನ್ಯಮಯ ಯಾವ ರೀತಿ ಈ ದೇಹಕ್ಕೆ ಒಂದು ಚೈತನ್ಯ ಅಂತಿದೆಯೋ ದೇಹ ನಿಜವಾಗೂ ಚೈತನ್ಯ ಅಲ್ಲ ದೇಹ ಜಡವೆ ಆದರೂ ದೇಹಕ್ಕೆ ಆಧಾರ ಅದು ಚೈತನ್ಯ ಹಾಗೆಯೇ ಈ ಜಪಮಾಲೆ ಗುರುವಿನ ಬಳಿಗೆ ಹೋಗಿ ಚೈತನ್ಯವನ್ನು ಪಡೆದಿರ್ತದೆ ಹೀಗಾಗಿ ಚೈತನ್ಯಕ್ಕೆ ಹಸಿವು ಬಾಯಾರಿಕೆಗಳು ಉಂಟು ಹೌದು ಅಲ್ಲ ನಮ್ಗೆ ಯಾವ ರೀತಿ ಹಸಿವು ಬಾಯಾರಿಕೆ ಉಂಟು ಅದಕ್ಕೂ ಉಂಟು ಅದರ ಹಸಿವನ್ನು ಯಾವುದು ಗೊತ್ತ ನೀಗಿಸುವುದು ಜಪಮಾಲೆಯ ಹಸಿವನ್ನ ಜಪವೇ ನೀಗಿಸ್ತದೆ ಪ್ರತಿ ದಿವಸವೂ ಜಪ ಮಾಡುವುದರಿಂದ ನೀವು ಜಪಮಾಲೆಗೆ ಊಟವಿಟ್ಟಂತೆ ಊಟ ಹಾಕ್ತಾರೆ ಒಂದು ದಿವಸವೂ ನೀವು ಜಪಮಾಲೆ ಜಪವನ್ನು ಮಾಡದೆ ಹೋದರೆ ಜಪಮಾಲೆಯನ್ನು ಬೆಳೆಸಿ ಅಂದ್ರೆ ಯಾರು ಜಪಮಾಲೆ ಇಟ್ಕೊಂಡಿರ್ತಾರೋ ಇಟ್ಟುಕೊಂಡು ಕೂಡ ಯಾರು ಅದನ್ನು ತಿರುಗಿಸುವುದಿಲ್ಲ ಒಂದು ಬಾರಿಯು ಅದನ್ನು ಉಪವಾಸ ಹಾಕಿರುತ್ತದೆ ಮತ್ತು ಜಪಮಾಲೆಯನ್ನ ನಾವು ಉಪಯೋಗಿಸುವಾಗ ಆದಷ್ಟು ಒಂದು ಗುಪ್ತವಾಗಿ ಇಡುವುದು ನಿರಿಸು ಬಲಗೈಯಿಂದಲೇ ಜಪವನ್ನು ಮಾಡಬೇಕು ಎಡಗೈಯಿಂದ ಮಾಡಬಾರದು ಶತ್ರು ಸಂಹಾರಕ್ಕಾಗಿ ಮಾತ್ರ ಕೆಲವೊಮ್ಮೆ ತಾಂತ್ರಿಕ ವಿಧಿಗಳಲ್ಲಿ ಎಡಗೈಯನ್ನು ಬಳಸುವಂತಹ ಅದನ್ನು ಹೇಳ್ತೇನೆ ಬಳಸುವಂತಹ ವಿಧಿ ಉಂಟು ಆದರೆ ಪ್ರತಿಶತ ತೊಂಬತ್ತೊಂಬತ್ತು 99% ನೈನ್ ಪರ್ಸೆಂಟು ದಕ್ಷಿಣ ಹಸ್ತವನ್ನೇ ಉಪಯೋಗಿಸ್ಬೇಕು ದಕ್ಷಿಣ ಹಸ್ತ ಅಂದರೆ ನಂತರ ಹೆಬ್ಬೆಟ್ಟಂತಕ್ಕಂಥದ್ದು ಬಳಸಲೇಬೇಕು ಈ ಹೆಬ್ಬೆಟ್ಟು ಅಂತಕ್ಕಂಥದ್ದು ಮೋಕ್ಷದಾಯಕ ತರ್ಜನಿ ಅಂತಕ್ಕಂಥದ್ದು ಶತ್ರು ನಾಶಕ ತರ್ಜನಿಯನ್ನು ಬಳಸಲೇಬಾರದು ಅಲೇ ಅಂತ ಒದಬೇಕಾಗತ್ತೆ ಪುನಃ ತರ್ಜನಿಯನ್ನು ಮಾಲೆಯನ್ನು ಜಪಿಸುವಾಗ ಬಳಸಲೇಬಾರದು ಹಾಗೆ ಮಧ್ಯಮ ಮಧ್ಯಮ ಅಂತಕ್ಕಂಥದ್ದು ಕೂಡ ಒಂಟಿಯಾಗಿ ಬಳಸಿದಾಗ ಪಾಪವನ್ನು ಹೆಚ್ಚಿಸುವಂತಹ ಬೆರಳು ಅಂತ ಹೇಳಲ್ಪಡ್ತದೆ ಅನಾಮಿಕ ಅನ್ನುವಂತಹ ಬೆರಳು ಸರ್ವಸಿದ್ಧಿಯನ್ನು ತಂದುಕೊಡುವಂತಹ ಬೆರಳು ಅನಾಮಿಕ ಅಂದರೆ ರಿಂಗ್ ಫಿಂಗರ್ ಅಂತ ಹೇಳಬಹುದು ಉಂಗುರದ ಬೆರಳು ಮತ್ತು ಕನಿಷ್ಠ ಕನಿಷ್ಠಿಕ ಕೊನೆಯ ಬೆರಳು ಅಂತಕ್ಕಂಥದ್ದು ಶಾಂತಿ ಕರ್ಮಗಳ ಜಪದಲ್ಲಿ ಉಪಯೋಗಿಸಲ್ಪಡ್ತಕ್ಕಂತಹ ಬೆರಳು ಹೀಗಾಗಿ ಅತ್ಯಂತ ಸೂಕ್ತವಾದಂತಹ ಬೆರಳಿನ ಒಂದು ಏನು ಈ ಹೊಂದಾಣಿಕೆ ಏನಪ್ಪಾ ಅಂತ ಹೇಳಿದ್ರೆ ಇದು ಮತ್ತು ಇದು ಹೆಬ್ಬೆಟ್ಟು ತೋರ್ಬೆರಡು ಮತ್ತು ಅನಾಮಿಕ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಕೊನೆಯ ಪಕ್ಷ ಆಗಿಲ್ಲ ಅಂದರೆ ಇದು ಬಡಿಸಿದ್ರೂ ಪರವಾಗಿಲ್ಲ ಆದರೆ ಇದಂತೂ ಕೂಡದೇ ಕೂಡುದು ಕೂಡ ಕೂಡುದು ಯಾಕಪ್ಪಾ ಅಂತ ಹೇಳಿದ್ರೆ ಸಾಮುದ್ರಿಕಾಶಾಸ್ತ್ರ ಅಂತ ಒಂದಿದೆ ಆ ಸಾಮುದ್ರಿಕಾಶಾಸ್ತ್ರದಲ್ಲೂ ಕೂಡ ಹೇಳ್ತಕ್ಕಂಥ ಏನಪ್ಪಾ ಅಂತ ಹೇಳಿದ್ರೆ ಈಗನೋದಿದೆಯಲ್ಲ ಇದು ಅಹಂಕಾರದ ಸಂಕೇತ ಕೋಪ ಬಂದಾಗ ಏನ್ಮಾಡ್ತೇವೆ ಈಗ ನೀನ್ಯಾವನೋ ದುರುಳ ದುರುಳ ಅವನ ಅವನಲ್ಲ ಅವನು ಒಂದೇ ಬೆರಳು ತೋರಿಸ್ತಾ ಇನ್ನು ನಾಲ್ಕು ಬೆರಳಿಲೆ ತೋರಿಸ್ತಾ ಇದ್ವಿ ಇದು ಅಹಂಕಾರ ಸಂಕೇತ ಹಾಗೆ ಶತ್ರುನಾಶನ ಇದು ಆಯ್ತಾ ಅದೊಂದು ಇದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ಮೇಲೆ ಕಳೆದ ಬಾರಿ ನಾವು ಏನ್ ಮಾಡಿದ್ವಿ ಅಂದ್ರೆ ನಾಮಪರಾಧಗಳನ್ನು ನೋಡಿದ್ವಿ ನಾಮವನ್ನು ಜಪಿಸುವಾಗ ಹತ್ತು ಅಪರಾಧಗಳನ್ನ ಆ ಒಬ್ಬ ದೀಕ್ಷಿತ ಮಾಡುವಂತಹ ಸಾಧ್ಯತೆಗಳಿವೆ ಅದನ್ನು ಸನತ್ ಕುಮಾರರು ಶಂಕರನಿಂದಲೇ ಉಪದೇಶವನ್ನು ಪಡೆದು ನಾರದರಿಗೆ ಉಪದೇಶಿಸತಕ್ಕಂತಹ ಈ ವಾಕ್ಯಗಳನ್ನು ಪದ್ಮಪುರಾಣದಿಂದ ನಾವು ಉದ್ಧರಿಸಿದವು ಏನಪ್ಪಾ ಅಂತ ಹೇಳಿದ್ರೆ ಸಂಕ್ಷೇಪವಾಗಿ ಹೇಳುವುದಾದ್ರೆ ಸತ್ಪುರುಷರ ನಿಂದೇ ಅಂತಕ್ಕಂತಹ ವಂದನೆಯ ನಾಮ ಅಪರಾಧ ಇನ್ನೊಬ್ಬರ ಖ್ಯಾತಿಯ ಮೇಲೆ ಅಸುಯೇ ಅದೇನು ಹೇಳ್ತಾರೆ ಅಂತ ಹೇಳಿದ್ರೆ ಗುಣದಲ್ಲಿ ಅಸು ಗುಣದಲ್ಲಿ ಮಾತ್ಸರ್ಯ ಸಲ್ಲದು ಗುಣದಲ್ಲಿ ಮಾತ್ಸರ್ಯ ಸಲ್ಲದು ಅವನು ಎಂತಹ ಕಿಡಿಗೇಡಿಯಾಗಿರಲಿ ಅವನಲ್ಲಿ ಒಂದು ಒಳ್ಳೆಯ ಗುಣ ಇದ್ರೆ ಅದನ್ನು ಮೆಚ್ಚಿಕೊಳ್ತಕ್ಕಂತಹ ಗುಣ ಇರಬೇಕು ಸತ್ಪುರುಷರ ನಿಂದೆ ಮಾಡಬಾರ್ದು ಯಾರಿಗೆ ಖ್ಯಾತಿ ಇದೆಯೋ ಆ ಖ್ಯಾತಿಯ ಮೇಲೆ ಅಸೂಯೆ ಪಡಬಾರದು ಮೂರನೆಯದಾಗಿ ಹಾಗೂ ವಿಷ್ಣುವಿನಲ್ಲಿ ಗುಣದಲ್ಲಿ ವೀರ್ಯದಲ್ಲಿ ಅಥವಾ ನಾಮದಲ್ಲಿ ಭೇದವನ್ನು ಎಣಿಸಬಾರದು ಎಣಿಸಿದರೆ ಯಾವತ್ತೂ ಕೂಡ ಆ ವಿಷ್ಣು ಮಂತ್ರ ಅಂತಕ್ಕಂಥ ಅದು ಫಲಕಾರಿಯಾಗುವುದಿಲ್ಲ ಅನ್ನೋದನ್ನು ಅಲ್ಲೆಯ ಸನತ್ ಕುಮಾರ್ ಹೇಳಿಬಿಟ್ಟಿದ್ದಾರೆ ನಂತರ ಬರ್ತಕ್ಕಂಥದ್ದು ಗುರುವಿನ ಅವಮಾನ ಗುರೋ ಅಂತ ಹೇಳ್ತೇವೆ ಗುರುವಿಗೆ ಅವಮಾನ ಮಾಡಿದರೆ ಹೋಯ್ತು ಸರ್ವವೂ ನಿಷ್ಫಲ ಎಲ್ಲ ಹೋಯ್ತು ಗುರು ಏನೋ ಬೇಸರಿಸ್ಕೊಳ್ಬೇಕಾಗಿಲ್ಲ ಅಥವಾ ಗುರು ಯಾವತ್ತೂ ಶಾಪ ಕೊಡೋದಿಲ್ಲ ಇಲ್ಲದೆ ಹೋದ್ರೆ ನಂಗೆ ಗುರುವೇ ಅಲ್ಲ ಆದರೆ ನೀವು ಮಾಡಿದಂತಹ ಅದೇನು ನಿಂದೆ ಇಲ್ಯೋ ವಾಪಸ್ ಬರ್ತವೆ ಅವನಿಗಂತೂ ತಾಗೋದಿಲ್ಲ ಅವನು ನಿರಾಕಾರಿ ಗುರು ಗುರು ಇಲ್ಲೇನು ಇಲ್ವೇ ಇಲ್ವಲ್ಲ ಹೋಗಿ ರಿಬೋನ್ ಹೊಡಿಯೋಕ್ಕೆ ಅವನು ನಿರಾಕಾರಿ ಆದರೆ ಮಾಡಿದಂತಹ ನಿಂದು ಅದೇನು ಒಂದು ಇದೆಯೋ ಆ ಗುರುವಿನ ಶ್ರದ್ಧಾ ಕೇಂದ್ರ ಅಂತ ಹೇಳ್ತಾರೆ ಗುರು ಅಂತಕ್ಕಂಥದ್ದು ಶ್ರದ್ಧಾ ಕೇಂದ್ರ ನೀವೆಲ್ಲ ಶ್ರದ್ಧೆ ಇಟ್ಕೊಂಡು ಗುರುವಿನ ಬಳಿಗೆ ಹೋಗಿರ್ತೀರ ಈಗ ಅವನನ್ನೇ ನಿಂದೆ ಮಾಡಿದ್ರೆ ನಿಮ್ಮ ಶ್ರದ್ಧೆ ನುಚ್ಚು ನೂರ ಆದಂತೆ ಆಯಿತು ನಿಮ್ಮ ಶ್ರದ್ಧೆಯನ್ನು ಆಧರಿಸಿಕೊಂಡು ಇದ್ದಂತಹ ಮಂತ್ರ ಗುರುವಿನ ಉಪದೇಶ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಯಿತು ಅಂದರೆ ನಿಮ್ಮ ಸರ್ವನಾಶವೂ ಆಯಿತು ಆಧ್ಯಾತ್ಮಿಕ ಸರ್ವನಾಶ ಆಯಿತು ಗುರುವಿನ ಅವಮಾನ ಹಾಗೆ ಶ್ರುತಿ ಶಾಸ್ತ್ರ ಅದರ ನಿಂದನೆ ಮಾಡ್ತಕ್ಕಂಥದ್ದು ವೇದ ಮತ್ ಮತ್ತಿತರ ಉಪಭೇದಗಳು ಅಥವಾ ಪುರಾಣಗಳು ಇತ್ಯಾದಿ ಅದನ್ನು ನಿಂದನೆ ಮಾಡತಕ್ಕಂಥದ್ದು ಅದೂ ಕೂಡ ನಾಮಪರಾಧ ಅನ್ಸ್ ಅಂತ ಅನಿಸ್ಕೊಳ್ತದೆ ಹಾಗೆಯೇ ಹರಿನಾಮದಲ್ಲಿ ಅರ್ಥವಾದವನ್ನು ಕಲ್ಪಿಸತಕ್ಕಂಥದ್ದು ಅದನ್ನು ಹೇಳಿದೆ ನಾನು ಏನು ಅಂತ ಹರಿನಾಮದಲ್ಲಿ ಅರ್ಥವಾದವನ್ನು ಕಲ್ಪಿಸ್ತಕ್ಕಂಥದ್ದು ಏನದು ಅರ್ಥವಾದ ಅಂದರೆ ಏನು ಏನು ಹೇಳಿದೆ ನಾನು ಅಂದರೆ ಅಜಾಮಿಳನ ಅಜಾಮಿಳೋಪಾಖ್ಯಾನದ ಉದಾಹರಣೆಯನ್ನು ಕೊಡ್ತಾ ಹೇಳಿದೆ ಭಾಗವತದಲ್ಲಿ ಹೇಳ್ತಾನೆ ಅಜಾಮಿಳ ಏನೋ ಒಂದು ತುಂಬ ಒಬ್ಬ ಧಾರ್ಮಿಕ ಬ್ರಾಹ್ಮಣ ಆದಿಯೂ ಕೂಡ ತನ್ನ ಪೂರ್ವಕರ್ಮದ ವಶದಿಂದ ಅವನು ಅತ್ಯಂತ ದುರಾಚಾರಿಯಾಗಿ ಇಡೀ ಆ ಜೀವನವನ್ನು ದುರಾಚಾರ ಜೀವನವನ್ನು ನಡೆಸಿದರೂ ಕೂಡ ಸಾಯುವಾಗ ನಿಮಿತ್ತವಾಗಿ ಇದ್ದಂತಹ ತನ್ನ ಮಗನ ಹೆಸರನ್ನು ಉಚ್ಚರಿಸುತ್ತಾ ನಾರಾಯಣ ಅಂತ ಹೇಳಿ ನೀರು ತೆಗೆದುಕೊಂಡು ಬಾ ನಾರಾಯಣ ಅಂತ ಆ ನಾರಾಯಣ ಅಂತಕ್ಕಂಥದ್ದು ಅವನ ಪರಮ ಉಪಾಸ್ಯವಾಗಿದ್ದಂತಹ ನಾರಾಯಣನೇ ಆಗಿದ್ದರಿಂದಲೂ ಕೂಡ ಅವನನ್ನು ಹೇಗೆ ನಾರಾಯಣ ಜೂತ್ರ ಕರ್ಕೊಂಡು ಹೋಗ್ತಾರೆ ಯಮ್ದೂರು ಮುಟ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉಪಾಖ್ಯಾನ ಬರುತ್ತೆ ಅದನ್ನು ನೋಡಿದ ತಕ್ಷಣ ಕೆಲವರು ಅದನ್ನ ಇಂಟ್ರಪ್ರಿಟೇಷನ್ ಮಾಡೋದುಂಟು ಅಯ್ಯೋ ಬಿಡ್ರಿ ಅದನ್ನು ಯಾಕೆ ಗೊತ್ತ ಹೇಳಿರೋದು ನಾವನ್ನು ಶ್ರದ್ಧೆ ಹುಟ್ಲಿ ಅಂತ ಅಷ್ಟೇ ಅದೆಲ್ಲ ಎಲ್ಲ ಸಾಧ್ಯವೇನ ಅದೆಲ್ಲ ಅರ್ಥವಾದ ಕಂಡ್ರಿ ನಿಮಗೆ ನಾಮದಲ್ಲಿ ರುಚಿಯನ್ನು ಹುಟ್ಟಿಸಲಿಕ್ಕೆ ಒಂದು ಬಾರಿಯಾದರೂ ನೀವು ನಾಮವನ್ನು ಹೇಳಿ ಅಂತ ರುಚಿಯನ್ನು ಹುಟ್ಟಿಸ್ಲಿಕ್ಕೆ ಅದನ್ನೆಲ್ಲ ಕತೆ ಕಟ್ಟಿದಾರ್ರೀ ಅದು ಅರ್ಥವಾದ ಅದು ಅರ್ಥವಾದ ಹರಿನಾಮಕ್ಕೆ ಅರ್ಥವಾದದ ಕಲ್ಪನೆಯನ್ನು ಕಟ್ಟುವುದು ಕೂಡ ನಾಮ ಅಪರಾಧ ವಿ ಉದಾಹರಣೆಗೆ ವಿಷ್ಣು ಸಹಸ್ರನಾಮ ವಿಷ್ಣು ಸಹಸ್ರನಾಮದಲ್ಲಿ ಕೊನೆಯಲ್ಲಿ ಬರ್ತಕ್ಕಂತಹ ಫಲಶ್ರೂತಿ ಅನೇಕ ಫಲಗಳನ್ನು ಹೇಳಿದ್ದಾರೆ ಅಯ್ಯೋ ಈ ಫಲಗಳೆಲ್ಲ ಎಲ್ಲಾದರೂ ಯಾವತ್ತಾದರೂ ಯಾರಿಗಾದರೂ ಆಗಿದ್ದೀಯೇನೋ ಅಲ್ಲ ಸುಮ್ಮನೆ ಹೇಳ್ತಾರೆ ಕೊನೆಯ ಪಕ್ಷಿ ಇನ್ನೆಲ್ಲ ಓದಿ ಒಂದು ಬಾರಿ ಆದರೂ ಅವ್ರ ಬಾಯಿಯಲ್ಲಿ ವಿಷ್ಣು ಸಹಸ್ತಮ ಹೇಳಿ ಅಂತ ನೀನಿಲ್ಲ ಹೋಯ್ತು ನಾಮಾಪರಾಧ ಅಲ್ಲಿ ಹೇಳಿರ್ತಕ್ಕಂತಹ ಪ್ರತಿಯೊಂದು ಫಲವೂ ಕೂಡ ಅಮೋಘ ಅಮೋಘ ಅಂದರೆ ಏನು ಫಲವನ್ನು ಕೊಟ್ಟೇ ತೀರ್ತದೆ ಅದು ಸಾಬೀತಾಗಿದೆಯೇ ಕೂಡ ಅವರವರ ಜೀವನದಲ್ಲಿ ನಾವು ನೋಡಲಿದ್ದೇವೆ ಸಾಬೀತಾಗಿದೆ ವಿಷ್ಣು ಸಾಸ್ನಾನದ ಫಲ ಏನು ಪ್ರತಿಯೊಬ್ಬರಿಗೂ ಅದು ಸಾಬೀತಾಗಿದೆ ಸ್ಪಷ್ಟ ಆದರೆ ಅದನ್ನು ಅರ್ಥಮಾನ ಕಲ್ಪನೆ ಮಾಡತಕ್ಕಂಥದ್ದು ಕೂಡ ಅದು ಇದೆ ಏನೋ ನಾಮಪರಾಧ ಹಾಗೆಯೇ ಧಾರ್ಮಿಕ ವ್ರತಗಳ ತ್ಯಾಗ ಇಲ್ಲೇ ತನಕ ನಾವೇನೇನು ಧಾರ್ಮಿಕ ವ್ರತಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಕೆಲವು ನಾಸ್ತಿಕರ ಮಾತುಗಳನ್ನು ಕೇಳಿ ಆ ಧಾರ್ಮಿಕ ವ್ರತಗಳನ್ನು ತ್ಯಾಗ ಮಾಡಿದರೆ ಬಿಟ್ಟುಬಿಟ್ರೆ ಅದು ನಾಮಪರಾಧವಾಗ್ತದೆ ಯಾಕೆ ಅಂತ ಹೇಳಿದ್ರೆ ನೀವು ಧಾರ್ಮಿಕ ವ್ರತಗಳನ್ನು ಆಚರಿಸ್ತಕ್ಕಂಥದ್ದು ಎಲ್ಲಿಂದ ಧರ್ಮಶಾಸ್ತ್ರಗಳ ಆಧಾರವೇ ಭಗವಂತನೇ ಹೇಳಿದ್ದಾನೆ ಧರ್ಮಶಾಸ್ತ್ರದ ಕರ್ತೃ ಕೂಡ ನಾನೇ ಅಂತ ಈಗ ಭಗವಂತ ಧರ್ಮಶಾಸ್ತ್ರ ಕರ್ತೃ ಆದಮೇಲೆ ಅದು ಭಗವಂತನ ಮಾತಾಯಿತೋ ಇಲ್ವೋ ಧರ್ಮಶಾಸ್ತ್ರ ಅಂತಕ್ಕಂಥ ನೀವು ಅವನ ಮಾತನ್ನು ಕಡೆಗಣಿಸಿ ಅವನ ನಾಮವನ್ನು ಮಾತ್ರ ಜಪ ಮಾಡ್ತಾ ಇದ್ರೆ ಉಪಯೋಗ ಏನು ಬಂತು ನಾನು ನನ್ನ ತಾಯಿಯನ್ನು ತುಂಬ ಪ್ರೀತಿಸ್ತೇನೆ ಆದರೆ ಅವಳು ಹೇಳಿ ಮಾತೇ ಕೇಳಲ್ಲ ನಾನು ಉಪಯೋಗ ಏನಾಯಿತು ಅದು ಪ್ರೀತಿಯೋ ಅಲ್ವೋ ಇದೆಂತಹ ಪ್ರೀತಿಯಪ್ಪ ತ್ಯ ಅಂದರೆ ಆ ಮಾತನ್ನು ಕೇಳಬೇಕು ಆ ಭಗವಂತನ ಮಾತು ಯಾವುದು ಧರ್ಮಶಾಸ್ತ್ರ ವೇದಾಂತ ಕೃತ್ ಅಂತ ಗೀತೆಯಲ್ಲಿ ಅವನು ಹೇಳಿದ್ದಾನೆ ಈ ವೇದಾಂತಗಳೆಲ್ಲ ಇವೆ ಶ್ರುತಿ ಸ್ಮೃತಿ ಇದಿಷ್ಟು ಮತ್ತೆ ಧಾರ್ಮಿಕ ಕ್ರಿಯೆಗಳಿಗೂ ನಾವು ದೈನಂದಿನ ಜೀವನದಲ್ಲಿ ಮಾಡತಕ್ಕಂತಹ ಊಟ ಇತ್ಯಾದಿ ನೈಸರ್ಗಿಕ ಕ್ರಿಯೆಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎರಡೂ ಒಂದೇ ಅನ್ನುವಂತಹ ಒಂದು ಬುದ್ಧಿ ಏನಿದೆಯೋ ಅದು ಕೂಡ ನಾಮ ಅಪರಾಧಕ್ಕೆ ಸಹ ಇದು ಶುಭ ಕರ್ಮಗಳು ಸಾಮಾನ್ಯ ಕರ್ಮಗಳಲ್ಲ ಈ ಊಟ ತಿಂಡಿಯಾದರೂ ನಮ್ಮ ದೈನಂದಿನ ಕರ್ಮಗಳು ಈ ಶರೀರಕ್ಕೆ ಸಂಬಂಧಪಟ್ಟಂತ ಕರ್ಮಗಳು ಅದಿಲ್ಲದೆ ಬದುಕುವುದಕ್ಕಾಗುವುದಿಲ್ಲ ಬೇಕೇ ಬೇಕು ಅದರ ರಗಡೆ ಎನಿಸಿದ್ರೂ ಮಾಡಬೇಕು ಆದರೆ ಅವು ಹಾಗಲ್ಲ ಪುಣ್ಯ ಕರ್ಮಗಳು ಆದ್ರೆ ಯಾವಾಗ ಅದಕ್ಕೂ ಇದಕ್ಕೂ ಒಂದೇ ಬಿಡ್ರಿ ಹೋಯ್ತು ಶ್ರದ್ಧೆ ಹೊರಟೋಯ್ತವೆ ಅದೂ ಕೂಡ ನಾಮಪರಾಧಕ್ಕೆ ಸಮಾನ ಮತ್ತು ಅಶ್ರದ್ಧೆಯಿಂದ ಗುರು ಹಾಗೂ ಶಾಸ್ತ್ರ ಹೇಳ್ತಕ್ಕಂಥ ಉಪದೇಶಗಳನ್ನ ತಿರಸ್ಕರಿಸತಕ್ಕಂಥದ್ದು ಅದಕ್ಕೆ ವಿಮುಖರಾಗಿ ಹೀಗೆ ಇರ್ತಕ್ಕಂಥದ್ದು ಕಿವಿ ಹೀಗೆ ಅಂಗಡಿ ಅಯ್ಯೋ ಬಿಡ್ರಿ ಏನೋ ಸುಮ್ಮನೆ ಹೊಡ್ಕೋತಾ ಇದ್ದೆ ಆಯ್ತು ಅದು ನಾಮಪರಾಧಕ್ಕೆ ಸಮಾನ ಹಾಗೆಯೇ ನಾಮ ಮಾಹಾತ್ಮ್ಯವನ್ನು ಇಷ್ಟು ಹೇಳಿದಾಗಲೂ ಕೂಡ ಅದರಲ್ಲಿ ಅಭಿರುಚಿ ಹುಟ್ಟದೆ ಹೋದರೆ ಆ ನಾನು ಇನ್ಮೇಲಾದ್ರು ನಾನು ಜಪ ಮಾಡಬೇಕು ಅನ್ನುವಂಥ ಬುದ್ಧಿ ಬರದೇ ಹೋದರೆ ಅದು ನಾಮ ಅಪರಾಧಕ್ಕೆ ಸಮಾನ ಅಂತ ಹೇಳಿದ್ರು ನೋಡಿದ್ರ ಇದಿಷ್ಟೂ ಕೂಡ ಹತ್ತು ನಾಮಪರಾಧಗಳು ಅಂತ ಅನ್ಸ್ಕೊಳ್ತದೆ ಹಾಗಾದ್ರೆ ಈ ನಾಮಪರಾಧಗಳನ್ನ ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ ನಾರದರ ಪ್ರಶ್ನೆ ಅದಕ್ಕೆ ಅವ್ರು ಕೇಳ್ತಾರೆ ಶ್ರೀನಾರದ್ವಾಜ್ ಕುಮಾರ ಪ್ರಿಯ ವಿವೇಕ ವೈರಾಗ್ಯ ವಿವರ್ಜಿತಾನೇಹ ಪ್ರಿಯಾಥಾತ್ಮ ಪರಾಯಣಾಂನ ಮುಕ್ತಾಪರಾಧಾ ಪ್ರಭವಂತಿನೋ ಕಥಂ ಅವನ ಪ್ರಶ್ನೆ ಇಷ್ಟೇ ಎಲ್ಲೋ ಸಂತಕುಮಾರ ಪ್ರಿಯ ಸಾಹಸಾನ ಯಾರಿಗೆ ಇಂತಹ ಸಾಹಸ ಕಾರ್ಯಗಳನ್ನೇ ಮಾಡಬೇಕು ಅಂತ ಹೇಳಿ ಇಚ್ಛೆ ಇರ್ತದೆಯೋ ರುಚಿ ಇರ್ತದೆಯೋ ಸಾಹಸ ಅಂದರೆ ಏನು ಗೊತ್ತಾ ಸಾಹಸ ಅಂದರೆ ಅಡ್ವೆಂಚರ್ ಅಂತಲ್ಲ ನಮ್ಮ ಧರ್ಮಶಾಸ್ತ್ರದ ಪ್ರಕಾರ ಸಾಹಸ ಅಂತ ಹೇಳಿದ್ರೆ ಮಿಸ್ಅಡ್ವೆಂಚರ್ ಅಂತ ಅರ್ಥ ಮಿಸ್ಅಡ್ವೆಂಚರ್ ಅಂದರೆ ಏನು ಮಾಡಬಾರ್ದು ಮಾಡೋದನ್ನೇ ಮಿಸ್ಅಡ್ವೆಂಚರ್ ಅಂತ ಸಾಹಸ ಕೃತನು ಸಾಹಸಂ ಅಂತ ಅಂದ್ರೆ ಮನಸ್ಸಿಗೆ ಏನು ತೋಚುತ್ತೋ ಪಟ್ಟಂತ ಮಾಡಬೇಕು ಸಾಹಸ ಅಂದ್ರೆ ಒಡನೆ ಕೂಡಲೆ ಮಾಡ್ತಕ್ಕಂಥದ್ದೇ ಅದು ಮಾಡಬೇಕೇ ಮಾಡಬಾರ್ದು ಅದು ವಿಧಿಯೇ ನಿಷೇಧವೇ ಅಂತ ಆಲೋಚನೆ ಮಾಡದೆ ಮಾಡ್ತಕ್ಕಂಥದ್ದು ಏನಿದೆಯೋ ಅದೇ ಸಾಹಸ ಆ ಸಾಹಸಕ್ಕೆಲ್ಲ ಸ್ಮೃತಿಶಾಸ್ತ್ರಗಳಲ್ಲಿ ದಂಡ ಇದೆ ದಂಡ ದಂಡಂ ದಶಗುಣಂ ಅಂತ ಇಂತಹ ಸಾಹಸಗಳಲ್ಲೇ ಯಾರಿಗೆ ಅಭಿರುಚಿ ಇರ್ತದೆಯೋ ಅಂಥವರಿಗೆ ವಿವೇಕ ವೈರಾಗ್ಯ ವಿವರ್ಜಿತಾನ ಯಾರಿಗೆ ವಿವೇಕ ವೈರಾಗ್ಯ ಒಂದು ಹಿಂಡಿದ್ರು ಕೂಡ ಒಂದು ಹನಿ ಕೂಡ ವಿವೇಕ ವೈರಾಗ್ಯ ಅವರ ತಲೆಯಲ್ಲಿ ಇಲ್ವೋ ದೇಹ ಪ್ರಯಾಥಾತ್ಮ ಪರಾಯಣ ಯಾರಿಗೆ ಈ ದೇಹವೇ ಆತ್ಮ ಈ ದೇಹಕ್ಕಿಂತ ಬಿಟ್ಟು ಈ ಆತ್ಮ ಅಂತಕ್ಕಂಥ ಇನ್ನೊಂದು ವಸ್ತು ಇಲ್ಲ ಅಂತ ಖಚಿತವಾದಂತಹ ಜ್ಞಾನ ಯಾರಿಗಿದೆಯೋ ಅಂಥವರಿಗೆ ಅಂಥವರು ಇಂತಹ ನಾಮಪರಾಧಗಳಿಂದ ಹೇಗೆ ತಪ್ಪಿಸಿಕೊಡ್ತಾರಪ್ಪ ಸನಂತ್ ಕುಮಾರ ದಯವಿಟ್ಟು ಉಪಾಯವನ್ನು ಹೇಳು ಜೀವಿಗಳ ಉದ್ಧಾರಕ್ಕೋಸ್ಕರ ನಾ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಹೇಳು ಆಗ ಸನಂತ್ ಹೇಳ್ತಾರೆ ಜಾತೆ ನಾಮಪರಾಧೇತು ಪ್ರಮಾದೇತು ಕಥಂಚನ ಸದಾ ಸಂಕೀರ್ತನ ಯ ತದೇಗ ಶರಣೋ ಭವೇತು ಇದಿಷ್ಟು ನಾಮಪರಾಧಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಉಂಟಾದಾಗ ಅದಕ್ಕೆ ಉಪಾಯ ಏನಪ್ಪಾ ಅಂತ ಹೇಳಿದ್ರೆ ನಾಮವನ್ನು ಜಪ ಮಾಡುವ ಒಂದೇ ಉಪಾಯ ಯಾವುದರಿಂದ ಅಪರಾಧ ಉಂಟಾಯಿತೋ ಅದಕ್ಕೆ ಉಪಾಯ ಏನು ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ನಾಮವನ್ನು ಪದೇ ಪದೇ ಎಡಬಿಡದೆ ಜಪ ಮಾಡತಕ್ಕಂಥದ್ದೇ ಈ ಎಲ್ಲ ಅಪರಾಧಗಳನ್ನ ಆ ನಾಮ ಹೋಗಲಾಡಿಸ್ತದೆ ನಾಮಪರಾಧಯುಕ್ತಾನಿ ಹರತ್ಯಶ್ರಾಂತಿ ಪ್ರಯುಕ್ತ ಅರ್ಥಕರಾಣಿ ಯತ್ ಅವಿಶ್ರಾಂತ ಪ್ರಯುಕ್ತ ಅವಿಶ್ರಾಂತ ಪ್ರಯುಕ್ತ ವಿಶ್ರಾಂತ ಅಂತ ಹೇಳಿದ್ರೆ ರೆಸ್ಟ್ ನಾಮ ಹೇಳುವಾಗ ರೆಸ್ಟ್ ಅಂದರೆ ಏನು ಬಿಟ್ಟು ಬೆಳಿಗ್ಗೆ ಒಂದು ಒಂದು ಗಂಟೆ ಹೇಳಿದ್ರೆ ಸಾಕು ಸಾಯಂಕಾಲ ಒಂದು ಒಂದು ಗಂಟೆ ಹೇಳಿದ್ರೆ ಸಾಕು ಇದು ವಿಶ್ರಾಂತ ನಾಮ ಅಂತ ಸಾವಕಾಶವಾಗಿ ನಮ್ಮೆಲ್ಲ ಕರ್ಮಗಳನ್ನು ಮಾಡಿಕೊಂಡು ಆಮೇಲೆ ನಾಮವನ್ನು ಟೈವ್ ಮನಸ್ಸಿದ್ರೆ ಟಿ ವಿಲಿ ಏನೂ ಒಳ್ಳೆಯ ಪ್ರೋಗ್ರಾಮ್ ಇಲ್ಲ ಅಂತ ಹೇಳಿದ್ರೆ ಆವಾಗ ನಾವವನ್ನು ಉಚ್ಚಾರಣೆ ಮಾಡುವಂತಹ ಮನಸ್ಸು ಏನು ಬರ್ತದೆಯೋ ಅದು ವಿಶ್ರಾಂತ ಅಂತ ಹೇಳ್ಬೋದು ರಿಟೈರ್ಡ್ ಆಗಿ ಮಾಡ್ತಕ್ಕಂಥದ್ದು ರಿಟೈರ್ಡ್ ಆದರೆ ಇದು ಉಪಯೋಗ ಇಲ್ಲ ಆ ನಾಮಪರಾಧಗಳನ್ನ ಹೋಗಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವಿಶ್ರಾಂತ ಯುಕ್ತಾನಿ ಎಡಬಿಡದೆ ನಾಮವನ್ನು ಜಪಿಸಬೇಕು ಅಂತ ಹೇಳ್ಬಿಟ್ಟು ಇದು ಹೇಗಪ್ಪ ಮಾಡೋದು ಎಡ ಬಿಡದೆ ಮಾಡಬೇಕಲ್ಲಪ್ಪ ಮಾಡೋದು ಅಂದರೆ ಕೇವಲ ಬಾಯಿ ಹೇಳಬೇಕಾಗಿಲ್ಲ ಮನಸ್ಸು ಮನಸ್ಸಿಗೆ ಎಡ ಚಿಂತನೆ ಮಾಡುವಂಥ ಶಕ್ತಿ ಇದೆಯೇ ಇಲ್ವೋ ಇದ್ದೇ ಇದೆ ಒಂದು ನಿಮಿಷ ಮಾತ್ರ ಯಾರಾದರೂ ಮನಸ್ಸನ್ನ ಸುಮ್ಮನೆ ನಿಲ್ಲಿಸಲಿಕ್ಕೆ ಸಾಧ್ಯವಾ ಕೆಲವರು ಹೇಳ್ಬೋದು ಇಲ್ಲ ಸರ್ ನಾವು ನಿಲ್ಲಿಸ್ತೇವೆ ಹೇಗೆ ನಿದ್ದೆ ಮಾಡ್ತೇವೆ ಅವಾಗ ನಿಂತೋಗುತ್ತೋ ಇಲ್ವೋ ನಿಂತೋಗ್ತ ಹೇಗೆ ನಿಂತೋಗುತ್ತೆ ನಿದ್ದೆಯಲ್ಲೂ ಕೂಡ ಸ್ವಪ್ನದ ರೀತಿಯಲ್ಲಿ ಓಡಾಡ್ತಾ ಇರುತ್ತದೆ ಅದಕ್ಕೆ ರೆಸ್ಟೇ ಇಲ್ಲ ನಿಮ್ಗೆ ರೆಸ್ಟ್ ಇದ್ರು ದೇಹಕ್ಕೆ ರೆಸ್ಟ್ ಇದ್ರು ಮನಸ್ಸಿಗೆ ರೆಸ್ಟ್ ಇದ್ರು ಹೀಗಾಗಿ ಅದಕ್ಕೆ ರೆಸ್ಟ್ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನು ಯಾಕೆ ಬಿಡಬೇಕು ನಾವು ಅದನ್ನು ಸದುಪಯೋಗ ಮಾಡ್ಕೋಬೇಕು ಹೇಗೆ ಸದುಪಯೋಗ ಮಾಡಬೇಕು ಮಾನಸಿಕ ಜಪವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಮನಸ್ಸಿನಲ್ಲಿ ಬರ್ತಾ ಇರ್ತದೆ ನಾಮ ಜಪ ಹಾಗೆ ನಾಮೈಕಂ ಎಸ್ ಚಿಹ್ನಂ ಯಾರಿಗೆ ನಾಮ ಒಂದೇ ಚಿನ್ನವೋ ಚಿಹ್ನೆ ಅಂದರೆ ಗುರ್ತು ಭಗವಂತನಿಗೆ ಚಿಹ್ನೆಯಾದೋ ಗುರ್ತಿಯಾದು ಅಂದರೆ ನಾಮ ಒಂದೇ ನಾರಾಯಣ ಅಂದ್ರೆ ಆಯ್ತಲ್ಲಿ ಆ ನಾರಾಯಣ ಅಂತಕ್ಕಂಥ ರೂಪ ಮತ್ತೆ ನಾಮ ಬಂತು ಸ್ಮರಣ ಪಥಗತಂ ಶ್ರೋತ್ರ ಮೂಲಗತಂ ಸ್ಮರಣ ಪಥಗತಂ ಅಂದ್ರೆ ಮನಸ್ಸು ಸ್ಮರಣ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಇನ್ನೆನ್ ಮಾಡ್ಕೊಳ್ತಕ್ಕಂಥದ್ದು ಒಂದು ಬಾರಿ ಆ ನಾರಾಯಣ ಅಂತಕ್ಕಂಥದ್ದು ಅಥವಾ ಓಂ ನಮಶಿವ ಅಂತಕ್ಕಂಥ ಒಂದು ಮಂತ್ರವನ್ನು ಹೇಳಿದಾಗ ಅವನು ನಿಮ್ ಮನಸ್ಸನ್ನು ಕೂತ್ಕೊಂಡ್ಬಿಡ್ತಾನ ಮನಸ್ಸು ಊತ ಅವನು ಹಾಗೆಯೇ ಶ್ರೋತ್ರ ಗತಂ ನಾರಾಯಣ ಅಂತ ನೀವೇ ಹೇಳಿ ಅಥವಾ ಬೇರೆಯವರು ಹೇಳಿ ಅದು ನಿಮ್ಮ ಮನಸ್ಸಿಗೆ ಗೊತ್ತಾಗೋದು ಹೇಗೆ ಕೇಳ್ತೀರ ನೀವು ಕೇಳಿದಾಗ ಅವನೇ ಹೋದ ಕಿವಿಯೊಳಗೆ ನಾರಾಯಣ ಅಥವಾ ಆ ಶಿವನೇ ಹೋದ ಕಿವಿಯೊಳಗೆ ಕಿವಿಯೊಳಗೆ ಹೋಗಿ ಸ್ಮರಣ ಪಥಗತ ಮನಸ್ಸಲ್ಲಿ ಹೋಗುವ ಶುದ್ಧ ನಿಮ್ಮ ಎಲ್ಲ ಪಾಪಗಳನ್ನ ನಾಶ ಮಾಡ್ತಕ್ಕಂಥ ಮನಸ್ಸಿನ ಎಲ್ಲ ಚಿತ್ತ ಚಾಂಚಲ್ಯವನ್ನ ಸ್ಥಗಿತಗೊಳಿಸ್ತಕ್ಕಂತಹ ಆ ಒಂದು ಶಕ್ತಿ ಇರ್ತಕ್ಕಂತಹ ನಾಮ ಶುದ್ಧವರಣಂ ವ್ಯವಹಿತರಹಿತೇವ ಸತ್ಯ ಅವನವನೇ ಆಗಲಿ ಅವನ ಎಂತಹ ಸ್ಥಿತಿಯಲ್ಲೇ ಇರಲಿ ಅವನೊಬ್ಬ ಅಪವಿತ್ರನೇ ಆಗಲಿ ಆದರೆ ಅವನನ್ನ ಈ ಎಲ್ಲಾ ಪಾಪಗಳಿಂದ ಈ ನಾಮ ಒಂದೇ ದಾಟಿಸ್ತದೆ ಏನಾರದ ತಚ್ಛೇದ ದೇಹ ಜನಿತಾ ಜನಿತೋಪ ಪಾಶಂಡ ಮಧ್ಯೆ ನಿಕ್ಷಿಪ್ತಂ ಶ್ಯಾನ್ನ ಫಲಜನಕ ಶೀಘ್ರಮೇವಾತ್ರ ವಿಪ್ರಾ ಆದರೆ ರೇ ಅಂತ ಹೇಳ್ದು ಏನದು ರೇ ಅಂದರೆ ಒಂದು ವೇಳೆ ಈ ಒಂದು ನಾಮವನ್ನು ನೀವು ಪಾಷಂಡಿಗಳ ಮಧ್ಯದಲ್ಲಿ ಅಂದರೆ ನಾಸ್ತಿಕರ ಮಧ್ಯದಲ್ಲಿ ಈ ಪಬ್ಬು ಬಾರು ಕಲ್ಚರ್ ಇದೆಯಲ್ಲ ಮಧ್ಯದಲ್ಲಿ ಆ ನಾಮ ಎಲ್ಲಾದರೂ ಹೇಳಿತ್ತು ಅಂತ ಹೇಳಿದ್ರೆ ಆ ನಾಮ ತನ್ನ ಫಲವನ್ನೆಲ್ಲ ಕಳ್ಕೊಳ್ತದೆ ಅಂತ ಹೇಳಿ ತನ್ನ ಫಲವನ್ನೆಲ್ಲ ಕಳ್ಕೊಳ್ತದೆ ಯಾಕೆ ಫಲವನ್ನ ಕಳ್ಕೊಳ್ತದೆ ಅಂದರೆ ಅವರಿಂದ ಅದು ನಿಂದಿತವಾಗ್ತದೆ ಈ ನಾಮ ಆ ನಾಸ್ತಿಕರ ಬಾಯಿಯಲ್ಲಿ ಯಾರು ಹೇಳ್ತಾ ಇದ್ದಾರೋ ಆ ನಾಸ್ತಿಕರು ಏನ್ ಹೇಳ್ತಾರೆ ತಮಾಷೆ ಮಾಡ್ತಾರೆ ಅವ ಹೇಳ್ನೆ ಮಾಡ್ತಾರೆ ಆವಾಗ ಈ ಯಾರು ಜಪ ಮಾಡ್ತಾ ಇದ್ದಾನೋ ಅವನ ಮನಸ್ಸಲ್ಲಿ ಅಶ್ರದ್ಧೆ ಹುಡ್ತದೆ ಇವ್ ಅವ್ರು ಹೇಳ್ತಾ ಇರೋದ್ರೆ ಸತ್ಯನೂ ಇನ್ನು ಅವ್ರು ನೋಡಿ ಎಷ್ಟು ಮಜಾ ಮಾಡ್ತಾ ಇದ್ದಾರೆ ನಾನು ಒಳ್ಳೆ ಮೂರ್ಖನ ಥರ ಈ ರೀತಿ ಏನೋ ಬಾಯಲ್ಲಿ ಏನೋ ವಟ ಬಟ ಬಟ ಅಂತ ಹೇಳ್ತಾ ಇದ್ದೇನೆ ಅಶ್ರದ್ಧೆ ಹುಡ್ತದೆ ಅಶ್ರದ್ಧೆ ಯಾವಾಗ ಹುಡ್ತದೋ ಹೋಯ್ತು ಇದು ಶಕ್ತಿಯನ್ನು ಕಳ್ಕೊಳ್ತೀವಿ ಅದಕ್ಕೆ ತಚ್ಚೇ ದೇಹ ದ್ರವೀಣ ದೇಹವೇ ಸಂಪತ್ತು ದೇಹ ದ್ರವಿಣ ಅಂದ್ರೆ ಯಾರಿಗೆ ದೇಹವೇ ಅವರ ಸಂಪತ್ತು ಅವರ ದೇಹ ಬಿಟ್ಟರೆ ಇನ್ನೇನು ಇಲ್ವೇ ಇಲ್ಲ ದೇಹ ಪೋಷಣ ದೇಹ ರಕ್ಷಣಾ ದೇಹ ಚಿಂತನ ಮೂರು ಹೊತ್ತು ಮಾಡ್ತಾ ಇದ್ದಾರೆಯೋ ಅವರು ದೇಹ ಅಂತಹ ಅದರಿಂದ ಹುಟ್ಟಿದಂತಹ ಲೋಭ ಜನಿತ ಲೋಭ ಪಾಷಂಡ ಮಧ್ಯೆ ಅಂತಹ ಲೋಭಿಗಳಾದಂತಹ ನಾಸ್ತಿಕರ ಮಧ್ಯೆ ನಿಕ್ಷಿಪ್ತ ಎಸೆಯಲ್ಪಟ್ಟಂತಹ ಈ ನಾಮವು ತನ್ನ ಎಲ್ಲ ಶಕ್ತಿಯನ್ನು ಶೀಘ್ರವಾಗಿ ಕಳ್ಕೊಳ್ಳುತ್ತದೆ ನಿಜವಾಗಿಯೂ ನಾಮ ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದಿಲ್ಲ ತಾತ್ಪರ್ಯ ಏನು ಅಂತ ಹೇಳಿದ್ರೆ ನಿಮಗೆ ಅದರಲ್ಲಿರ್ತಕ್ಕಂಥ ಶ್ರದ್ಧೆ ಹೊರಟೋಯ್ತು ಅಂತ ಹೊರಟು ಹೋಗುತ್ತೆ ಅದಕ್ಕೋಸ್ಕರ ಇದಂ ರಹಸ್ಯಂ ಪರಂ ಪುರ ನಾರದ ಶಂಕರಾತ್ ಶುತಂ ಸರ್ವ ಅಶುಭ ಅಪರಾಧ ನಿವಾರಕಂ ಈ ಇದಿಷ್ಟು ನಾಮಪರಾಧಗಳನ್ನು ಆ ನಾಮಪರಾಧಗಳನ್ನು ಹೇಗೆ ಹೋಗಲಾಡಿಸ್ಕೊಳ್ಬೇಕು ಇದಿಷ್ಟನ್ನು ನಾನೀಗ ಹೇಳಿದ್ದೇನೆ ಅದರಿಂದ ಎಲ್ಲ ಪಾಪಗಳೂ ಕೂಡ ನಿವಾರಣೆ ಆಗ್ತದೆ ವಿದು ವಿಷ್ಣು ಅಭಿಧಾನಂ ಯೇ ಹಿ ಅಪರಾಧಪರ ನರ ತೇಷಿ ಭವೇನ್ ಮುಕ್ತಿ ಪಠನಾದೇವ ನಾರದ ಹೇ ನಾರದ ತಾತ್ಪರ್ಯ ಇಷ್ಟೆ ಕೇವಲ ಇದರ ಬಗ್ಗೆ ನೀನು ಇಷ್ಟು ಸ್ತೋತ್ರಗಳನ್ನು ಓದಿದ್ರೂ ಕೂಡ ನಾಮಾಪರಾಧ ಮಾಡಿದಂತ ಎಲ್ಲಾ ಪಾಪಗಳು ಕೂಡ ನಾಶವಾಗ್ತದೆ ನಮ್ಮಿಬ್ಬರ ಈ ಸಂವಾದ ಏನಿದೆಯೋ ಈ ಸಂವಾದವನ್ನು ಓದಿದ್ರೂ ಕೂಡ ನಾಮಪರಾಧದ ಎಲ್ಲ ಪಾಪಗಳು ನಾಶವಾಗ್ತದೆ ಅಂತ ಹೇಳ್ತಾರೆ ಇದಿಷ್ಟು ಹೇಳ್ತಾ ಈ ನಾಮದ ಕುರಿತು ಕೇವಲ ನಮ್ಮ ಹಿಂದೂ ಧರ್ಮದಲ್ಲಿ ಒಂದೇ ಅಲ್ಲ ಅನ್ಯ ಧರ್ಮಗಳಲ್ಲೂ ಕೂಡ ನಾಮಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಾರೆ ಭಕ್ತಿಯಿಂದ ಬೆಳೆಸಿಕೊಂಡಿದ್ದೀವಿ ಸಿಖ್ಖರ್ ಅವರಲ್ಲೂ ಕೂಡ ಗುರು ನಾಮತ್ ಹೇಳುವುದು ಹಾಗೆ ಸತ ನಾಮ ಏಕ್ ಗುರು ನಾಮ ಏಕ ಓಂಕಾರ ಅಂತ ಹೇಳ್ತಾರೆ ಆದ್ರಿಂದ ನೀವು ಯಾರೇ ಸಿಖರನ್ನು ನೋಡಿ ಅವರು ಹೇಳ್ತಕ್ಕಂಥದ್ದು ವಾಹೇ ಗುರು ಕಿ ಫತೆ ವಾ ಹೇ ಗುರು ಕಿ ಕಲ್ಸ ಹೇ ಗುರುವಿಗೆ ಜಯವಾಗದಿ ಹೇ ಗುರು ಗುರುವಿಗೆ ವಂದಿಸುತ್ತೇನೆ ಈ ಶಬ್ದಗಳು ಅವರ ಬಾಯಲ್ಲಿ ಯಾವಾಗಲೂ ಆ ಜಪ ಬರ್ತಾ ಇರ್ತದೆ ಇವರೂ ಕೂಡ ಗುರು ನಾನಕರು ಕೂಡ ರಾಮನಾಮ ಜಪವನ್ನು ಯಾವಾಗಲೂ ಹೇಳ್ತಾರೆ ಅಂದರೆ ಅವರ ಪ್ರಕಾರ ರಾಮ ಅಂತ ಹೇಳಿದ್ರೆ ಈ ರಾಮ ಅಲ್ಲ ರಮಂತಿ ಯೋಗಿನಃ ಯಸ್ಮಿನ್ ಇತಿ ರಾಮ ಯೋಗಿಗಳು ಯಾವುದರಲ್ಲಿ ರಮಿಸುತ್ತಾರೋ ಅಂದ್ರೆ ಪರಬ್ರಹ್ಮ ನದಿ ಅದೊಂದೇ ಗುರು ಅದೇ ರಾಮ ಆ ರಾಮನಾಮವನ್ನು ಅಥವಾ ಹರಿನಾಮವನ್ನು ಯಾವಾಗಲೂ ಉಚ್ಚಾರಣೆ ಮಾಡು ಅಂತ ನಾನಕರು ಹೇಳ್ತಾರೆ ಸುಮಿರಣ ಮರನೇ ಮನರೇ ನಾಮ ಸದಾ ಸುಮಿರನ ಮನ ಹೇ ಮನಸ್ತೆ ಸ್ಮರಣೆ ಮಾಡು ನಾಮವನ್ನು ಹರಿನಾಮವನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರು ಕೆಲವು ಜೀವೆಯೇ ಯಾವಾಗಲೂ ಹರಿನಾಮವನ್ನು ಸ್ಮರಣೆ ಮಾಡ್ತಾ ಇರು ಹಾಗೆಯೇ ಕ್ರೈಸ್ತ ಧರ್ಮದಲ್ಲೂ ಕೂಡ ಬೈಬಲ್ನಲ್ಲಿ ಬರ್ತದೆ ಎಕ್ಸೋಡಸ್ ಅನ್ನುವಂತಹ ಒಂದು ಅಧ್ಯಾಯ ಇಪ್ಪತ್ತನೇ ಅಧ್ಯಾಯದ ಏಳನೇ ವರ್ಷದಲ್ಲಿ ಇದೇ ರೀತಿ ಹೇಳ್ತಾರೆ the name of the holy, the Lord thy God, in ದೇಮ್ ನಿನ್ನ ಈಶ್ವರನಾದಂತಹ ಆ ಭಗವಂತನ ನಾಮವನ್ನು ವೃಥಾ ಜಪಿಸಬೇಡ ಅದೇ ನಾನಾಪರಾಧ ಅಂತ ಹೇಳಿದರು ವೃಥಾ ಜಪಿಸದಿರು ಭಗವಂತನ ನಾಮವನ್ನು ಸುಮ್ ಸುಮ್ಮನೆ ತೆಗೆದುಕೊಳ್ಳಬೇಡ ಫಾರ್ ದ ಲಾಡ್ ವಿಲ್ ನಾಟ್ ಹೋಲ್ಡ್ ಹಿಮ್ ಗಿಲ್ಟ್ಲೆಸ್ ದಟ್ ಟೇಕ್ಅಪ್ ಹಿಸ್ ನೇಮ್ ಇನ್ ವೇ ಆ ಭಗವಂತನ ನಾಮವನ್ನು ವೃಥಾ ತೆಗೆದುಕೊಂಡರೆ ವ್ಯರ್ಥವಾಗಿ ಉಚ್ಚಾರಣೆ ಮಾಡಿದರೆ ಭಗವಂತ ನಿಜವಾಗಿಯೂ ಶಿಕ್ಷಿಸುತ್ತಾನೆ ಆ ಅಂಥವನನ್ನು ಆ ಭಗವಂತ ನಿರಪರಾಧಿಯನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾರೆ ಏನಿದು ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸುವುದರ ಏನು ನಾವು ಹೇಳಲ್ವಾ ದೇವರ ಯಾವುದಾದ್ರೂ ಒಂದು ಸ್ವೇರಿಂಗ್ ಮಾಡಬೇಕಾದ್ರೆ ಆಣೆಯನ್ನು ತೆಗೆದುಕೊಳ್ಬೇಕಾದ್ರೆ ದೇವರಾಣೆಗೂ ಅಂತ ಹೇಳೋದು ಮಾಡೋದು ವಿ ವಿರುದ್ಧವಾಗಿ ಅದು ಸ್ವೇರಿಂಗ್ ಇನ್ ಗಾಡ್ಸ್ ನೇಮ್ ಅಂತ ದೇವರಾಣೇ ಇಟ್ಟು ಮಾಡೋದು ಶಪಥ ಹಾಕೋದು ನಂತರ ಇನ್ನೊಂದು ಮಾಡೋದು ಪಾಪ ಅಲ್ಲಿ ನಿಮಗೆ ದೇವರಿದ ಅಲ್ಲ ಸಾಕ್ಷಿ ನನ್ನ ಮನಸ್ಸಲ್ಲಿರುತ್ತೆ ದೇವರ ಹೇಗಿದ್ರೆ ಇಲ್ಲ ಅಂತ ಅವನೇನು ಬಂದು ಸಾಕ್ಷಿ ಹೇಳ್ತಾನೆ ಅಲ್ಲಿ ದೇವರಾನೆ ಇಟ್ಟುಕೊಡೋಣ ಅಂತ ಇದು ಅತ್ಯಂತ ಪರಮ ಪಾಪಕರ ಅಂತ ಹೇಳ್ತಾನೆ ಬೈಬಲಲ್ಲಿ ಯಾಕೆ ಅಂತ ಹೇಳಿದ್ರೆ ವೃಥಾನಾಮ ಯಾಕೆ ಅಂತ ಹೇಳಿದ್ರೆ ಅವರಲ್ಲೂ ಒಂದು ಕಲ್ಪನೆಯನ್ನು ಕ್ರಿಸ್ತ ಒಬ್ಬ ಪುರುಷ ಪ್ರತಿಯೊಂದು ಜೀವಿಗಳು ಕೂಡ ಆ ಕ್ರಿಸ್ತನ ವಧು ಆ ಕ್ರಿಸ್ತನ ವಧು ಅಂತ ಕ್ರಿಸ್ತ ಒಬ್ಬನೇ ವರ ಆ ವರನಿಗೆ ಉಳಿದೆಲ್ಲ ಜೀವಿಗಳು ನಮ್ಮ ಕಲ್ಪನೆ ಇರುತ್ತೆ ನಮ್ಮಲ್ಲಿ ಈಶ್ವರ ಒಬ್ಬ ವರ ಪ್ರತಿಯೊಂದು ಪ್ರಕೃತಿಯ ಪ್ರತಿಯೊಂದು ಜೀವಿಗಳು ಕೂಡ ವಧು ಪ್ರತಿಯೊಂದು ವಧು ಹೀಗಾಗಿ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ವಧುವಾದವಳು ವರನಿಗೆ ನಿಷ್ಠೆಯಿಂದ ಇರಬೇಕು ಯಾವಾಗ ಅನಿಷ್ಠೆ ತಪ್ತದೋ ಆಗ ಅದಕ್ಕೆ ವ್ಯಭಿಚಾರ ಅಂತ ಹೇಳ್ತಾರೆ ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಕೂಡ ಅದನ್ನೇ ಹೇಳಿದ ಅನನ್ಯ ಚಿಂತೆಯಂತು ಮಾಂ ಅಂತ ಒಂದು ಶಬ್ದ ಇನ್ನೊಂದು ಅವ್ಯಭಿಚಾರಣಿ ಭಕ್ತಿ ಅಂತ ಎರಡನೇ ಶಬ್ದ ಹೇಳಿದೆ ಇದೆರಡು ಶಬ್ದಕ್ಕೂ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಇದೆ ನನ್ನನ್ನಲ್ಲದೆ ಒಂದು ಬಾರಿ ನೀನು ನನಗೆ ಮಾತು ಕೊಟ್ಟ ಮೇಲೆ ನಿನ್ನನ್ನು ಮಾತ್ರ ನಾನು ಸ್ಮರಣೆ ಮಾಡ್ತೇನೆ ಅಂತ ಮಾತು ಕೊಟ್ಟ ಮೇಲೆ ಭಗವ ಇದು ಪ್ರಪಂಚದ ಬದಲಾಗಿ ನೀವು ಅದರ ಕುರಿತಾಗಿ ಚಿಂತಿಸಬಾರ್ದು ಅದನ್ನು ಕುರಿತಾಗಿ ಚಿಂತಿಸಿದ್ರೆ ಅದೇನಾಗುತ್ತೆ ವಿಭಿಚಾರವಾಗುತ್ತೆ ಹೇಳಿದ್ಬಿಡ್ತಾ ನೋಡಿದ್ಯಾ ಮಾತು ತಪ್ಪದೆ ಫಟೋ ಅವನನ್ನಲ್ಲ ಆದರೆ ನಮ್ಮ ಮನಸ್ಸು ನಮ್ಮನ್ನ ಇದು ಮಾಡ್ತದೆ ವೃಥಾ ಪೀಡಿಸ್ತೀ ಹೇಳಿದ ಮೇಲೆ ನಾರದರೂ ಮುಂದಿನ ಈ ಸೂತ್ರವನ್ನು ತೊಗೊಂಡು ಬರ್ತಾ ಇದ್ದಾರೆ ಇಷ್ಟು ಅವ್ಯಾವೃತ್ತ ಭಜನ ಹೇಳಿದ ಮೇಲೆ ಈ ಭಜನೆಯನ್ನು ಲೋಕದಲ್ಲಿ ಹೇಗೆ ಉಪಯೋಗಿಸಬೇಕು ಅನ್ನುವಂತಹ ಸೂತ್ರ ಮೂವತ್ತೇಳನೇ ಸೂತ್ರ ಲೋಕೇಪಿ ಭಗವದ್ಗುಣ ಶ್ರವಣ ಕೀರ್ತನ ಅಂತ ಹೇಳ ಏನಿದು ಲೋಕೇಪಿ ಲೋಕ ಅಂತ ಒಂದು ಶಬ್ದ ಉಪಯೋಗಿಸಬೇಕು ಲೋಕದಲ್ಲಿಯೂ ಕೂಡ ಭಗವಂತನ ಗುಣದ ಶ್ರವಣ ಮತ್ತು ಕೀರ್ತನೆಯನ್ನು ಮಾಡುವುದರಿಂದ ಭಕ್ತಿಯನ್ನು ಬೆಳೆಸ್ಕೊಡ್ಬೋದು ಅಂತ ಹಿಂದೆ ಹೇಳಿದ ಸಾಕಾಗ್ಲಿಲ್ವಾ ಹವ್ಯಾವೃತ್ತ ಭಜನ ಹೇಳಿದ ಸಾಕಾಗ್ಲಿಲ್ವಾ ಯಾಕಿದ್ನ ಹೇಳಿದ್ರು ಅಂತ ಹೇಳಿದ್ರೆ ನೀವು ತಿಳ್ಕೊಳ್ಬೋದು ಎಲ್ಲ ಕೆಲಸ ಕಾರ್ಯಗಳನ್ನು ಸೈಡ್ಗೆ ಇಟ್ಟು ಇಪ್ಪತ್ನಾಲ್ಕು ಗಂಟೆಯು ಕಣ್ಣು ಮುಚ್ಚಿಕೊಂಡು ತಾಳ ತಂಬೂರಿಯನ್ನು ಕೈಯಲ್ಲಿ ಇಟ್ಕೊಂಡು ಭಜನೆ ಮಾಡ್ತಾ ಇರಿ ಹಾಗೆ ಹೇಳಿರ್ಬೋದು ನಾರದರು ಅಂತ ಆದರೆ ಹಾಗೆ ಹೇಳಿಲ್ಲ ನಾರದರು ಅದಕ್ಕೆ ತಮ್ಮ ಮಾತನ್ನ ಇನ್ನೊಂದ್ಸಲಿ ದೃಢಪಡಿಸಿಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಲೋಕೇ ಅಪಿ ಭಗವದ್ಗುಣ ಶ್ರವಣ ಕೀರ್ತನ ಲೋಕ ಅಂದರೆ ಏನು ಪ್ರಪಂಚ ಅನ್ನೋ ಒಂದು ಸಾಮಾನ್ಯ ಅರ್ಥ ಆದರೆ ಲೋಕ್ರ ದರ್ಶನೆ ಅನ್ನುವಂತಹ ಒಂದು ಶಬ್ದ ಪ್ರಯೋಗ ನಮಗೆ ಕಂಡು ಬರ್ತದೆ ಲೋಕ್ರ ಅನ್ನುವಂತಹ ಧಾತುವಿನಿಂದ ದರ್ಶನೇ ನೋಡುವುದು ಅಂತ ಅರ್ಥ ನೋಡುವುದು ಅನ್ನುವುದು ನಮ್ಮ ಎಲ್ಲ ಇಂದ್ರಿಯ ವ್ಯಾಪಾರಗಳಿಗೆ ಅದು ಉಪಲಕ್ಷಣ ನೋಡುವುದು ಅಂದರೆ ಕೇಳುವುದು ಮೂಸುವುದು ಮತ್ತೆ ತ್ವಚೆಯಿಂದ ಸ್ಪರ್ಶ ಮಾಡುವುದು ರಸನ ರಸ ನೋಡುವುದು ಇವೆಲ್ಲವೂ ಕೂಡ ನೋಡುವುದು ಅನ್ನೋದಕ್ಕೆ ಒಂದು ಉಪಲಕ್ಷಣ ಎಕ್ಸಾಂಪಲ್ ಅಂತ ಹೇಳಬೇಕು ಅಂದರೆ ನಮ್ಮ ವ್ಯಾವಹಾರಿಕ ಪ್ರಪಂಚದಲ್ಲಿ ಅಂತ ಅರ್ಥ ಜಾಗೃತ್ ಪ್ರಪಂಚದಲ್ಲಿ ಅಂತ ಮನುಷ್ಯನಿಗೆ ಮೂರು ಸ್ಥಿತಿ ಇದೆ ಪ್ರತಿಯೊಂದು ಜೀವಿಗೂ ಮೂರು ಸ್ಥಿತಿ ಇದೆ ಏನದು ಜಾಗೃತ್ ಸ್ವಪ್ನ ಸುಶಕ್ತಿ ಅದರಲ್ಲಿ ಆ ಮನುಷ್ಯನಿಗೆ ತನ್ನ ಮೇಲೆ ಹಿಡಿತಾ ಇರತಕ್ಕಂಥದ್ದು ಯಾವ ಸ್ಥಿತಿಯಲ್ಲಿ ಜಾಗೃತಲ್ಲಿ ಮಾತ್ರ ಅಂದರೆ ಮೂರನೇ ಒಂದು ಸ್ಥಿತಿಯಲ್ಲಿ ಮಾತ್ರ ನೋಡಿ ಮೂರು ಸ್ಥಿತಿ ಇದೆ ಜಾಗೃತ ಸ್ವಪ್ನ ಸುಷುಪ್ತ ಆದರೆ ನಮಗೆ ನಮ್ಮ ಮೇಲೆ ಹಿಡಿತಾ ಇರತಕ್ಕಂಥದ್ದು ಯಾವ ಯಾವುದರಲ್ಲಿ ಜಾಗೃತಲ್ಲಿ ಮಾತ್ರ ಸ್ವಪ್ನ ನಮ್ಮ ಮೇಲೆ ಕಂಟ್ರೋಲ್ ಇಲ್ಲ ಏನು ಬೇಕಾದ್ರೆ ಬರೋದು ಸ್ವಪ್ನದಲ್ಲಿ ಹುಲಿ ಬಂದರೂ ನಾವೇನು ಇದು ಮಾಡೋಕ್ಕಾಗಲ್ಲ ಬರಬೇಡ ಅಂತ ತಡಿ ಹೇಗೆ ಹೇಳೋಕ್ಕೆ ಆಗೋದಿಲ್ಲ ಒಂದು ಓಡ್ತಾ ಇರ್ಬೇಕಷ್ಟೆ ಅಲ್ಲಿ ನಾನು ಸ್ವಪ್ನದಲ್ಲೇ ಓಡೋದು ಸ್ವಪ್ನದಲ್ಲೇ ಓಡ್ತಾ ಇರಬೇಕು ಹಾಗೆಯೇ ಸುಶುಪ್ತಿ ಕಾಣ ನಿದ್ರೆ ಏನೊಂದು ಮೇಲೆ ಏನೊಂದು ಪಕ್ಕದಲ್ಲಿ ಆಟಮ್ ಬಾಂಬ್ ಹಾಕಿದ್ರು ಅವ್ನು ಗೊತ್ತಾಗುತ್ತೆ ಅಂತ ಸುಶುಪ್ತಿ ಕಂಟ್ರೋಲೇ ಇಲ್ಲ ಅವನು ಹತ್ತಿರದಲ್ಲಿ ಅವನು ಪಕ್ಕದಲ್ಲೇ ಹಾವು ಬಂದು ಹರಿದು ಹೋಗುತ್ತೆ ಕಚ್ಚಿದ್ರೂ ಕಚ್ಚ್ಬೋದು ಓಡೋಕ್ಕಾಗಲ್ಲ ಯಾಕಾಗಲ್ಲ ಆ ವಶ ಅವನು ಅವನ ವಶದಲ್ಲಿ ಇಲ್ಲ ಅದಕ್ಕೆ ಈ ಶಬ್ದವನ್ನು ಬಳಸಿದ್ದಾರೆ ಲೋಕೇಪಿ ಸ್ವಪ್ನದಲ್ಲಿ ನಾನು ಹೇಳ್ತಾ ಇಲ್ಲ ಸುಷುಪ್ತಿಯಲ್ಲಿ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗಾಗಲ್ಲ ಅಂತ ನನಗೆ ಗೊತ್ತಿದೆ ಆದ್ದರಿಂದ ಜಾಗೃತ ಸಮಯದಲ್ಲಾದರೂ ಕೂಡ ಮೂರನೇ ಒಂದು ನಿಮ್ಮ ಸಮಯದಲ್ಲಾದರೂ ಕೂಡ ಮೂರನೇ ಒಂದು ಸಮಯದಲ್ಲಾದರೂ ಕೂಡ ಭಗವಂತನ ನಾಮಗುಣವನ್ನು ಶ್ರವಣ ಕೇಳಿ ಬಾಯಿಯಿಂದ ಕೀರ್ತನೆ ಮಾಡಿ ಅಂತ ಅಂತ ಹೇಳೋದಕ್ಕೆ ಇಲ್ಲಿ ಲೋಕ ಅನ್ನುವಂಥ ಶಬ್ದವನ್ನು ಅಪಿ ಕೂಡ ಅಷ್ಟಾದರೂ ಮಾಡಿ ಅಂತ ಹೇಳೋದಕ್ಕೆ ಅಪಿ ಅಷ್ಟಾದರೂ ಮಾಡಿ ಅಂತ ಅದಕ್ಕಿಂತ ಹೆಚ್ಚು ಕೇಳ್ತಾ ಇಲ್ಲ ಅಂತ ಹೇಳೋದಕ್ಕೆ ಲೋಕ ಅನ್ನೋ ಶಬ್ದವನ್ನು ಬಳಸಿದ್ದಾರೆ ಎರಡನೇದಾಗಿ ಇನ್ನೊಂದು ಶಬ್ದ ಇದೆ ಏನದು ಭಗವತ್ ಅನ್ನೋ ಶಬ್ದ ಏನಿದು ಭಗವತ್ ಅಂದ್ರೆ ಯಾಕೆ ನಮಗ್ ಗೊತ್ತೇ ಇದೆ ಅಲ್ಲಿ ತನಕ ಇಲ್ಲಿ ತನಕ ಹೇಳ್ಕೊಂಡು ಬರ್ತಾ ಇದೆ ಸಾ ತಸ್ಮಿನ್ ಪರಮ ಪ್ರೇಮ ರೂಪ ಅಂತ ಹೇಳಿದ್ರು ಎಲ್ಲ ತತ್ತಂತ ಆ ಶಬ್ದ ಹೇಳ್ಕೊಂಡು ಬರ್ತಾ ಇದೆ ತತ್ತಂದ್ರೆ ಕನ್ನಡ ಶಬ ಕನ್ನಡ ತತ್ತಲ್ಲ ತತ್ ಅಂದ್ರೆ ಅದು ಅಂತ ತಸ್ಮಿನ್ ಅಂದ್ರೆ ಅಮನಲ್ಲಿ ಅಂತ ಇಂತಹ ಸರ್ವನಾಮ ವಾಚಕಗಳನ್ನೇ ಇಲ್ಲಿ ತನಕ ಹೇಳ್ಕೊಂಡು ಬಂದ ಯಾರೋ ನಾರೋ ಈಗ ಮೊಟ್ಟೆ ಮೊದಲೇ ಬಾರಿಗೆ ಒಂದು ಶಬ್ದ ಬಳಸೋದು ಏನದು ಅಂದರೆ ಭಗವತ್ ಅಂತ ಭಗವತ್ ಅಂದರೆ ಏನು ಅಂದರೆ ಭಗವಾನ್ ಅಂತಲೇ ನಾವು ಹೇಳ್ತೇವೆ ಭಗವಾನ್ ಭಗವಾನ್ ಭಗವಾನ್ ಅಂದರೆ ಏನು ಭಗವಾನ್ ಅಂತೂ ಅರ್ಥ ಇದೆಯಾ ಅದು ಸುಮ್ಮನೆ ನಮಗೆ ಅರ್ಥ ಇಲ್ಲ ಅದು ನಮಗೆ ಅರ್ಥ ಇಲ್ಲ ನಮಗೆ ಯಾವ ರೀತಿಯಿಂದ ಶ್ರೀರಾಮಕೃಷ್ಣ ಹೇಳ್ತಾರ ದೇವರಾಣಿಗೂ ಅಂತ ದೊಡ್ಡಮ್ಮ ಹೇಳ್ದ ಆ ದೊಡ್ಡಮ್ಮಂಗೂ ಗೊತ್ತಿಲ್ಲ ಆಣೆ ಹೇಳುವ ದೊಡ್ಡಮ್ಮಂಗೂ ಗೊತ್ತಿಲ್ಲ ಆ ದೊಡ್ಡಮ್ಮನ್ನ ನೋಡಿಕೊಂಡು ಆ ಮಕ್ಕಳುಗಳು ಕೂಡ ದೇವರಾಣಿಗೋ ಅಂತ ಹೇಳ್ತಾವಲ್ಲ ಆ ಮಕ್ಕಳು ಇನ್ನೂ ಗೊತ್ತಿಲ್ಲ ದೇವರಾಣಿ ಅಂದ್ರೆ ಏನು ಅಂತ ಹಾಗೆ ಎಷ್ಟೊಂದು ಶಬ್ದಗಳು ಈ ಜಗತ್ನಲ್ಲಿ ನಾವು ನಿತ್ಯ ಬಳಸ್ತಾ ಇದ್ದೇವೆ ಆದ್ರೆ ಅದರ ಅರ್ಥ ನಮಗೆ ಕಿಂಚಿತ್ತು ಗೊತ್ತಿಲ್ಲ ಇಲ್ಲಿ ಭಗ ಅನ್ನುವಂಥ ಶಬ್ದಕ್ಕೆ ಮಹತ್ತಾದ ಅರ್ಥ ಇದೆ ಆರು ಅರ್ಥ ಇದೆ ಏನದು ಅಂದರೆ ವಿಷ್ಣು ಪುರಾಣದಲ್ಲಿ ಒಂದು ಕಡೆ ಹೇಳ್ತಾ ಇದ್ದಂತೆ ಐಶ್ವರ್ಯ ಸಮಗ್ರ ಧರ್ಮಸ್ಯ ಯಶಸಃ ಶ್ರಿಯ ಜ್ಞಾನ ವೈರಾಗ್ಯ ಯೋಶ್ಚವ ಭಗ ಇತೀರಣ ಅಂತ ಹೇಳಿದ್ರು ಭಗ ಅಂತ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಆರು ಸಣ್ಣ ಆರಿಗೆ ಭಗ ಅನ್ನುವಂಥ ಶಬ್ದ ಇದೆ ಅಂತ ಏನದು ಅಂತ ಹೇಳಿದ್ರೆ ಏನದು ಆರು ಅಂತ ಹೇಳಿದ್ರೆ ಐಶ್ವರ್ಯ ಸಮಗ್ರ ಐಶ್ವರ್ಯ ಸಮಗ್ರ ಐಶ್ವರ್ಯ ಅಂದರೆ ಏನು ಯಾರಿಗೆ ಈ ಸೃಷ್ಟಿ ಏನೇನು ನಮಗೆ ಕಾಣ್ತದೋ ಕೇಳ್ತದೆಯೋ ವೇದಲ್ಲಿದೆಯೋ ವೇದದಲ್ಲಿ ಇಲ್ದೇ ಇರೋದಿದೆಯೋ ಏನೇನಿದೆಯೋ ಪ್ರತಿಯೊಂದಕ್ಕೂ ಕೂಡ ಈಶ್ವರ ಯಾರು ಅಂತ ಹೇಳಿದ್ರೆ ನಮ್ಮ ಈಶ್ವರ ಅಂದರೆ ಯಾರು ಒಡೆಯ ಈಶ್ವರ ಅಂದರೆ ಸಾಮಾನ್ಯ ಅರ್ಥದ್ದು ಬಳಸಿದ್ದಾರೆ ಒಡೆಯ ರೂಲರ್ ಅಂತ ಪ್ರತಿಯೊಂದಕ್ಕೂ ಕೂಡ ಈಶ್ವರ ಅಂತಕ್ಕಂಥ ಯಾವನೊಬ್ಬ ಇದ್ದಾನೆಯೋ ಆ ಗುಣ ಇದೆಯೋ ಹಾಗೆಯೇ ಧರ್ಮಸ್ಯ ನಿಜವಾದ ಧರ್ಮ ಅಂತಕ್ಕಂಥದ್ದು ಯಾರಲ್ಲಿ ಇದೆಯೋ ನಿಜವಾದ ಧರ್ಮ ಕೇವಲ ಧರ್ಮ ಒಂದೇ ಇರೋದು ಅಲ್ಲಿ ಪರಮಾತ್ಮಲ್ಲಿ ಅಧರ್ಮ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅಧರ್ಮ ಅಂತಕ್ಕಂಥದ್ದು ಕೇವಲ ಜೀವನದಲ್ಲಿ ಮಾತ್ರ ಅಜ್ಞಾನ ವಶದಿಂದ ಬರ್ತಕ್ಕಂಥದ್ದು ಧರ್ಮ ಅಂತ ಹೇಳಿದ್ರೆ ಧಾರಯದೇ ಇದೆ ಧರ್ಮ ಯಾವುದು ಹಿಡ್ಕೊಳ್ತದೋ ಅದು ಧರ್ಮ ಯಾವುದು ಎತ್ತಿ ಹಿಡಿತದೋ ಅದು ಧರ್ಮ ಈ ಧರ್ಮ ಅಂತಕ್ಕಂಥದ್ದನ್ನು ಒಂದು ತರಗತಿಯಲ್ಲಿ ವಿವರಿಸಲಿಕ್ಕೆ ಸಾಧ್ಯವಿಲ್ಲ ಹೇಗೆ ಈ ಮಂತ್ರಶಾಸ್ತ್ರವನ್ನು ನಾವು ಮೂರು ತರಗತಿ ತಗೊಂಡ್ವೋ ಈಗ ನಾನು ಧರ್ಮದ ಬಗ್ಗೆ ವ್ಯಾಖ್ಯಾನ ಶುರು ಮಾಡಿದ್ರೆ ನೂರು ತರಗತೆಗಳು ಆಗುತ್ತದೆ ಹೌದು ಯಾಕೆಂತ ಹೇಳಿದ್ರೆ ಪುನಃ ಧರ್ಮ ಅಂತಕ್ಕಂಥದ್ದು ನೀವು ಯಾವ ಅರ್ಥದಲ್ಲಿ ಕೇಳ್ತಾ ಇದ್ದೀರಿ ಅಂತ ನಾನು ಕೇಳಬೇಕಾಗಿತ್ತು ಸಾಮಾನ್ಯವಾದ ಧರ್ಮಗಳು ಹಿಂದೂ ಧರ್ಮ ಮುಸಲ್ಮಾನ್ ಧರ್ಮ ಸಿಖ್ ಧರ್ಮ ಆದ ಒಂದು ಅರ್ಥದಲ್ಲೂ ಕೂಡ ಧರ್ಮವನ್ನು ಬಳಸ್ತಾ ಇರ್ತೇವೆ ಹಾಗೆಯೇ ಅಧರ್ಮ ಧರ್ಮ ಇದರಲ್ಲೂ ಕೂಡ ಧರ್ಮ ಅಂತಕ್ಕಂಥ ಶಬ್ದ ಬಂತು ಈ ಅಧರ್ಮ ಧರ್ಮ ಎಲ್ಲ ಧರ್ಮ ಸಾಮಾನ್ಯ ಧರ್ಮವರಿಗೂ ಸಮಾನತಾನೆ ಹಿಂದೂ ಧರ್ಮದಲ್ಲೂ ಅಧರ್ಮ ಅಧರ್ ಧರ್ಮ ಅಂತಿದೆ ಮುಸ್ಲಿಂ ಧರ್ಮದಲ್ಲೂ ಧರ್ಮ ಧರ್ಮ ಅಂತಿದೆ ಅವ್ರದ್ದೇ ಅಧರ್ಮ ಧರ್ಮ ಅಂತಿದೆ ಈ ಇದರಲ್ಲಿ ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಧರ್ಮ ಅಧರ್ಮ ಅಂತಿದೆ ಯಾವ ಅರ್ಥದಲ್ಲಿ ನಾವು ಸಾಮಾನ್ಯ ಅರ್ಥವನ್ನು ಕೊಡಬೇಕಾಗುತ್ತೆ ಈ ಧರ್ಮ ಅಂತಕ್ಕಂಥದ್ದು ಎತ್ತಿ ಹಿಡಿತದೆ ಆದ್ದರಿಂದ ಭಗವಂತನೇ ಧರ್ಮ ಹೇಗೆ ಅಂತ ಹೇಳಿದ್ರೆ ಭಗವಂತ ಅಸ್ಥಿ ಭಗವಂತ ಅಸ್ಥಿ ಅಸ್ಥಿ ಅಂದ್ರೇನು ಅಸ್ತಿತ್ವ ಅವನೊಬ್ಬನೇ ಇರೋದು ನಾವೆಲ್ಲ ಇಲ್ಲ ನಾವು ಇದೀವಲ್ಲ ನೀವು ಅಜ್ಞಾನ ಅಜ್ಞಾನದ ಇದೀವಿ ಅಂತ ಹೇಳ್ತಾ ಇರ್ತೀವಿ ನಿಜವಾಗಿಯೂ ಇಲ್ಲ ಅಲ್ಲಿ ಏನೂ ಇಲ್ಲ ಕೇವಲ ನಾಮರೂಪ ಮಾತ್ರ ಇರ್ತಕ್ಕಂಥದ್ದು ಅವನೊಬ್ಬನೇ ಇರೋದು ಅವನಿರೋದ್ರಿಂದ ಇವೆಲ್ಲ ಇದೆ ಅವನಿಲ್ದೇ ಹೋಗಿದ್ದಿದ್ರೆ ಇದು ಯಾವುದೂ ಇಲ್ಲ ನಾನು ಅನ್ನೋದು ಇಲ್ಲ ನಾನು ಅನ್ನೋದಕ್ಕೆ ಆಧಾರ ಕೂಡ ಅವನೇ ಆದ್ರಿಂದ ಎಲ್ಲಾ ಧರ್ಮಕ್ಕೂ ಧರ್ಮ ಅವನೊಬ್ನೇ ಅದೊಂದರ್ಥ ಈ ಧರ್ಮ ಅನ್ನೋದಕ್ಕೆ ಅರ್ಥ ಅದೇ ಹೇಳಿದ್ದ ಅದನ್ನೇ ಹೇಳಿದ್ರು ನಿಜ ಅಂದ್ರೆ ಏನು ಪುನಃ ಬಂತು ಒಂದೊಂದು ಪದ ಇದೆಯಲ್ಲ ವಿಶೇಷ ಪದಗಳನ್ನ ಐದು ನಿಮಿಷದಲ್ಲಿ ವರ್ಣಿಸಿ ಮುಗಿಸ್ಬಿಡ್ಬೋದು ಸಾಮಾನ್ಯ ಪದ ಇದೆಯಲ್ಲ ಅದನ್ನು ವರ್ಣಿಸೋದಕ್ಕೆ ಹಲವಾರು ಪದಗಳು ಬೇಕಾಗ್ತದೆ ವಿಶೇಷ ಬೇಕಾಗ್ತದೆ ನೋಡಿ ಈಶ್ವರ ಅಂದರೆ ಸುಲಭವಾಗಿ ಹೇಳ್ಬಿಡ್ಬೋದು ಇಂತಿಂಥದ್ದು ಈಶ್ವರ ಅಂತ ಬ್ರಹ್ಮ ಅಂದರೆ ಏನು ಅದು ಸಾಮಾನ್ಯ ಪದ ಅದು ತುಂಬ ಕಷ್ಟ ವರ್ಣಿಸೋದು ತುಂಬ ಕಷ್ಟ ಸತ್ಯ ಅಂದರೆ ಏನು ತುಂಬ ಕಷ್ಟ ವಿವರಿಸೋದು ಸಾಮಾನ್ಯ ಪದಗಳು ಆದರೆ ಅಷ್ಟು ಸಾಮಾನ್ಯ ಅಲ್ಲ ಅದು ಅಷ್ಟು ಸಾಮಾನ್ಯ ಅಲ್ಲ ಹೆಂಗೆ ಹೇಳ್ಬಿಟ್ರೆ ಆ ಇನ್ನೊಂದು ಕಡೆ ಜಾರು ಹೋಗ್ಬಿಡ್ತು ಅರ್ಥ ಅರ್ಥವನ್ನು ಹೇಳುವಾಗ ರೈಟಿಯಸ್ನೆಸ್ ರೈತಸ್ನೆಸ್ ಅಂದರೆ ಏನು ನನ್ನ ಪ್ರಶ್ನೆ ಬಂತು ಹೇಗೆ ಈಗ ಒಸಾಮಾ ಬಿನ್ ಲ್ಯಾಡನ್ಗೆ ಮುಸ್ಲಿಂ ಏತರನ್ನು ಕೊಲ್ಲುವುದು ರೈಟಿಯಸ್ನೆಸ್ಸು ಅಂತ ಹೇಳ್ಬಿಟ್ಟೆ ಈಗ ಏನು ಹೇಳ್ತೀರಾ ಅದಕ್ಕೆ ತುಂಬ ಕಷ್ಟ ಇದೆ ಆನ್ಸರ್ ಮಾಡೋದು ತುಂಬ ಕಷ್ಟ ತುಂಬ ಕಷ್ಟ ಅದಕ್ಕೆ ಅದಕ್ಕೆ ಬಾಯಿ ಮುಗಿಸ್ಕೊಂಡಿರುವುದು ವಾಸ ಭಗವಂತನನ್ನು ಹೇಳಿದ್ರೆ ಮೂಲವಾದ ಧರ್ಮವನ್ನು ಹೇಳಿದ್ರೆ ಉಳಿದಂತಹ ಚಂದ್ರೆ ಧರ್ಮ ಏನಿದೆಯೋ ಅವನು ತಿಳಿಸ್ಕೊಳ್ತಾ ಮನೆ ಅವನು ಹಿಡಿಯೋದು ಸ್ವಲ್ಪ ಅವನ ಸೃಷ್ಟಿ ಮಾಯ ಇದೆಯಲ್ಲ ಅದನ್ನು ಹಿಡಿಯೋದು ತುಂಬಾ ಕಷ್ಟ ಮಹಾಭಾರತ ಇಡೀ ಇರ್ತಕ್ಕಂಥದ್ದು ಈ ಧರ್ಮ ಅಧರ್ಮಗಳ ಕುರಿತು ವ್ಯಾಖ್ಯೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಇಡೀ ಮಹಾಭಾರತ ಸಮಸ್ತ ಮಹಾಭಾರತವನ್ನು ನೀವು ಓದಿ ಮೊಟ್ಟ ಮೊದಲೇ ಆದಿ ಪರ್ವದೆಂದು ಹೇಳಿದು ಕೊನೆಯಲ್ಲಿ ಇರತಕ್ಕಂತಹ ಈ ಏನು ಸ್ವರ್ಗಾರೋಹಣ ಪರ್ವ ಇದೆಯೋ ಅಲ್ಲಿ ತನಕ ಎಲ್ಲ ಅದೇ ಹಂತ ಹಂತದಲ್ಲೂ ಧರ್ಮ ಅಂದ್ರೇನು ಅಧರ್ಮ ಅಂದ್ರೆ ಅಲ್ಲಿ ಬರ್ತದೆ ವ್ಯಾದ ಕಡಿತ ಕಡಿತನ ಜೀವನ ಮಾಡ್ತಾನೆ ಆದರೆ ಅವನು ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನಿ ಅವನು ಅವನ ಬಾಯಿಯಿಂದ ಎಂತ ಮಾತು ಎಂತ ಮಾತು ಅವನ ಬಾಯಿಯಿಂದ ಬಿದುರ ಯಾರು ನಂತರ ಉಪೇಕ್ಷೆ ಅಂದರೆ ಹೇಳೋದು ಛತ್ತ ಅಂದ್ರೆ ಸಂಕರ ಜಾತಿಯಿಂದ ಹುಟ್ಟಿದವನು ಅವನ ಜಾತಿ ಬೇರೆ ಅಲ್ಲಿ ಕ್ಷತ್ರಿಯ ಸ್ತ್ರೀ ಇನ್ಯಾರೋ ಬಾಸಿ ಶೂದ್ರ ಸ್ತ್ರೀ ಕ್ಷತ್ರಿಯ ಗಣಸು ಸಂಕರ ಆಯ್ತು ಅವನಿಗೆ ಹಕ್ಕೇ ಇಲ್ಲ ಆದರೆ ಅವನ ಬಾಯಿ ಎಂಥದ್ದು ಅವನ ಬಾಯಿಂದ ಎಂಥದ್ದು ಬಂತು ಮಾತುಗಳು ಅಧರ್ಮೋ ಅಧರ್ಮೋ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪ್ರಶ್ನೆಗಳು ಬರ್ತದೆ ಆದ್ದರಿಂದ ಆ ಧರ್ಮ ರಿಲೇಟಿವ್ ಧರ್ಮ ಏನಿದೆಯೋ ಅದು ತುಂಬ ಕಷ್ಟ ಅದು ಅಲ್ಲಲ್ಲೇ ಅಲ್ಲಲ್ಲೇ ಶಿಷ್ಠರು ಅಂತ ಹೇಳ್ತಾರೆ ಶಿಷ್ಟರು ಆ ಶಿಷ್ಟರೇ ಅದನ್ನು ಪರಿಹಾರ ಮಾಡಬೇಕು ವೇದದ ಅರ್ಥವನ್ನು ಬಲ್ಲವರೇ ಶಿಷ್ಟರು ಸದಾಚಾರ ಸಂಪನ್ನರೇ ಶಿಷ್ಟರು ಅವರು ಅಲ್ಲಲ್ಲಿ ಏನೇನು ಹೇಳ್ತಾರೋ ಅದೇ ಧರ್ಮ ಅದನ್ನು ಮನು ಕೂಡ ತನ್ನ ಮನುಸ್ಮೃತಿಯಲ್ಲಿ ಕೊನೆಯಲ್ಲಿ ಹೇಳ್ತಾನೆ ನಾನಿಷ್ಟೆಲ್ಲ ಹೇಳಿಬಿಟ್ಟಿದ್ದೇನೆ ಆದರೂ ಇದೊಂದ ಇದನ್ನೇ ಇತಿ ಅಂತ ತಿಳ್ಕೊಳ್ಬೇಡಿ ಇದನ್ನೇ ಕೊನೆ ಅಂತ ಸ್ಟ್ಯಾಂಪ್ ಹಾಕಬೇಡಿ ಹೇಗೆ ತಿಳ್ಕೊಳ್ಬೇಕು ಅಂದರೆ ಅಲ್ಲಲ್ಲಿ ಇರತಕ್ಕಂತಹ ಶಿಷ್ಯರನ್ನು ನೀವು ಕಾಣಬೇಕು ಅದರಿಂದ ಧರ್ಮ ಅಂತ ಹೇಳಿದ್ರೆ ಇಲ್ಲಿ ಭಗವಂತನೇ ಧರ್ಮ ಅವನು ಎಲ್ಲ ಧಾರಣ ಮಾಡುವುದರಿಂದ ಅವನೇ ಧರ್ಮ ಹಾಗೆಯೇ ಅವನು ನನ್ನನ್ನು ಕಾಣಬೇಕಾದ್ರೆ ಇಂತಹ ಮಾರ್ಗವನ್ನು ಹೇಳಿದ್ದಾನೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಅದೆಲ್ಲವೂ ಧರ್ಮ ಅದನ್ನೇ ನಾವು ಇವತ್ತು ಕ್ರಿಶ್ಚಿಯಾನಿಟಿ ಹಿಂದೂಯಿಸಮು ಇಸ್ಲಾಮು ಸಿಕ್ಕಿಸಮು ಪಾರ್ಸಿಯಿಸಮು ಎಲ್ಲ ಏನೇನು ಈಜಮ್ ಇಸಮ್ ಅಂತ ಕರಿತೀವ್ಯೋ ಅದೆಲ್ಲವೂ ಕೂಡ ಧರ್ಮ ಯಾಕೆ ಧರ್ಮ ಅವನನ್ನ ಅದ್ ಮೂಲವಾದಂತಹ ಧರ್ಮವನ್ನು ಕಾಣಲಿಕ್ಕೆ ಇರುವಂತಹ ಮಾರ್ಗ ಆದ್ರಿಂದ ಮಾತ್ರ ಧರ್ಮ ಇದರ ಉದ್ದೇಶ ಬೇರೆ ಏನೋ ಆದರೆ ಆ ಭಗವಂತನ ಕಾಣುವ ಉದ್ದೇಶ ಅಲ್ಲ ಆದರೆ ಅಧರ್ಮ ಅಧರ್ಮ ಧರ್ಮ ಅಲ್ಲ ಆದ್ರಿಂದ ಧರ್ಮಸ ಯಶಸಃ ಯಶಸ್ಸು ಅಂದ್ರೆ ಏನು ಸಕ್ಸಸ್ ಆ ಭಗವಂತ ಸೋಲುವುದು ಅಂತ ಎಲ್ಲೂ ಇಲ್ವೇ ಇಲ್ಲ ಭಗವಂತ ಸೋಲುವುದು ಅನ್ನೋದು ಎಲ್ಲೂ ಇಲ್ವೇ ಇಲ್ಲ ಅದಕ್ಕೇನೆ ಯತ್ ಯೋಗೇಶ್ವರ ಕೃಷ್ಣ ಯತ್ರೆ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಅದಕ್ಕೆ ಯಶಸ್ಸು ಎಲ್ಲಿ ಕೃಷ್ಣ ಇದ್ದಾನೋ ಹೇ ಧೃತರಾಷ್ಟ್ರ ಇದರ ಹೇಳ್ತಾನೆ ಅಲ್ಲಿ ಜಯ ಆದ್ದರಿಂದ ಪಾಂಡವರು ಹೇಳಿ ಕೃಷ್ಣ ಇದ್ದಾನೆ ಪಾಂಡವರಿಗೆ ಜಯ ಯಾಕೆ ಅಂತ ಹೇಳಿದ್ರೆ ಭಗವಂತನ ಹೆಸರು ಯಶಸ್ಸು ಅಂತ ಸಕ್ಸಸ್ ಅಂತ ಆದ್ರಿಂದ ಯಾರಿಗೆ ಸಕ್ಸಸ್ ಬೇಕೋ ಅವ್ರ ನ್ಯಾನ ಹಿಡ್ಕೋಬೇಕು ಯಾರು ಸಕ್ಸಸ್ಸೋ ಅವ್ರನ್ನೇ ಹಿಡ್ಕೋಬೇಕು ಫೇಲ್ಯೂರ್ ನಡ್ಕೋಬಾರು ಫೇಲ್ಯೂರ್ ಅಂದರೆ ಯಾವುದು ಪ್ರಪಂಚ ಭಗವಂತನ ಉಳಿದು ಇನ್ನು ಉಳಿದಿದ್ದೆಲ್ಲ ಫೇಲ್ಯೂರೇ ಆಸ್ತಿ ಪಾಸ್ತಿ ಸಂಬಂಧಿಕರು ನೆಂಟರು ಇಷ್ಟರು ಅನಿಷ್ಟರು ಪೊಲಿಟಿಷನ್ಸು ಅಧಿಕಾರ ಎಲ್ಲವೂ ಕೂಡ ಫೇಲ್ಯೂರ್ ಎಷ್ಟೇ ಈಗ ಸಕ್ಸಸ್ ಆಗಿರ್ಬೋದು ಅದು ಕೊನೆಯಲ್ಲಿ ಫೇಲ್ಯೂರೇ ಆದರೆ ಭಗವಂತ ಒಬ್ಬನೇ ಯಶಸ್ಸು ಹಾಗೆ ಶ್ರೀಯಹ ಶ್ರೀ ಅಂದರೆ ಐಶ್ವರ್ಯ ಸಂಪತ್ತು ವೆಲ್ತ್ ಸಂಪತ್ತು ಅವನು ಗುನಿಗೆ ಇರ್ತಕ್ಕಂಥ ಯಾಕೆ ಶ್ರೀ ಅವನ ಪತ್ನಿಯೇ ಯಾರೂ ಅಲ್ಲ ಶ್ರೀ ಅವನ ಪತ್ನಿಯೇ ಯಾರ ಶ್ರೀ ಪತಿಯೋ ಯಾರ ಶ್ರೀಪತಿಯೋ ಅವನಿಗೆ ದಾಡಿದ್ರಿವೆ ಅವನ ಪೂಜೆ ಮಾಡೋರಿಗೆ ದಾರಿದ್ರಿವೆ ಎಂದಿಗೂ ಇಲ್ಲ ಶ್ರೀಯ ಜ್ಞಾನ ಜ್ಞಾನ ಅಂದರೆ ಏನು ಆತ್ಮವಿಷಯಕವಾದಂತಹ ಜ್ಞಾನ ಅದು ಅವನೊಬ್ನಿಗೆ ಇರ್ತಕ್ಕಂಥದ್ದು ಅವನಿಗೆ ಯಾವತ್ತೂ ಚುತಿ ಆಗುವುದಿಲ್ಲ ಆ ಬ್ರಹ್ಮನಿಗೆ ಆ ಪರಮಾತ್ಮನಿಗೆ ಯಾವತ್ತೂ ತನ್ನ ಕುರಿತ ಜ್ಞಾನ ಯಾವತ್ತೂ ಇರ್ತದೆ ಬರ್ತೋಗೋದು ಅಂತ ಇಲ್ವೇ ಇಲ್ಲ ಯಾವತ್ತೂ ಬರ್ತೋಗೋಲ್ಲ ಅವನು ಕೃಷ್ಣ ರಾಮ ಎಲ್ಲರಿಗೂ ಗೊತ್ತಿತ್ತು ತಾನು ಯಾರು ಅಂತ ನಾಟಕ ಆಡಿದ್ರು ಎಲ್ಲ ನಾಟಕರು ಎಲ್ಲರಿಗೂ ಗೊತ್ತಿತ್ತು ಅವ್ರಿಗೂ ಗೊತ್ತಿತ್ತು ತಾವು ಯಾರು ತಮ್ಮ ಮಹಿಮೆ ಏನು ಅಂತ ಹಾಗೆ ವೈರಾಗ್ಯ ಇಷ್ಟೆಲ್ಲ ಐಶ್ವರ್ಯ ಇದೆ ಸಮಸ್ತ ಹದಿನಾಲ್ಕು ಭುವನಗಳಿಗೂ ಅವರು ಈಶ್ವರು ಲಾರ್ಡ್ ಆಯಿತಾ ಶ್ರೀಪತಿ ಮತ್ತೆ ಅವನಾರೋ ಶ್ರೀಪತಿ ಹಾಗೆ ಯಶಸ್ಸು ಎಲ್ಲ ಸಕ್ಸಸ್ ಇದೆ ಅವನಿಗೆ ಹಾಗೆ ಧರ್ಮ ಇದೆ ಆದರೂ ಕೂಡ ಅವನ್ಯಾರೋ ವೈರಾಗ್ಯ ಏನು ಬೇಡ ಅವನಿಗೆ ಅವನಿಗೆ ಏನು ಬೇಡ ಇದಿಷ್ಟು ಗುಣಗಳು ಯಾರಲ್ಲಿದೆಯೋ ಆ ಗುಣಕ್ಕೆ ಭಗ ಅಂತ ಹೆಸರು ಈ ಆರು ಗುಣಗಳಿಗೆ ಭಗ ಅಂತ ಹೆಸರು ಈ ಆರು ಗುಣಗಳು ಯಾರಲ್ಲಿ ಇದೆಯೋ ವಾನ್ ಅಂದ್ರೆ ಮತುಪ್ ಅನ್ನುವಂಥ ಒಂದು ಪ್ರತ್ಯಯ ವೈರಾಗ್ಯ ಕೊನೆಯ ಇದಿಷ್ಟು ಯಾರಿಗಿದೆಯೋ ವಾನ್ ಅಂತ ಇದೆಯಲ್ಲ ಭಗವಾನಲ್ಲಿ ವಾನ್ ಅಂದ್ರೆ ಮತುಪ್ ಮತುಪ್ ಅಂತ ಹೇಳಿದ್ರೆ ಏನು ಯಾರಿಗೆ ಇದೆಯೋ ಅನ್ನೋಂಥ ಅರ್ಥ ಯಾರಿಗಿದೆ ಯಾರಿಗೂ ಬೇಕಾದ್ರೂ ಇರ್ಬೋದು ಯಾರಿಗಿದೆ ಅವನು ಒಪ್ಪನಿಗೆ ಇರಕ್ಕೆ ಸಾಧ್ಯ ಇನ್ನು ಯಾರಿಗೂ ಇರಕ್ಕೆ ಸಾಧ್ಯ ಅಂತ ಅವನೇ ಅದರಿಂದ ಸಾಮಾನ್ಯವಾಗಿ ನಾವು ಯಾ ಎಲ್ಲರಿಗೂ ಭಗವಂತ ಭಗವಂತ ಅಂತ ಹೇಳೋಕ್ಕಾಗೋದಿಲ್ಲ ಏನೋ ಸ್ವಲ್ಪ ನಮಗೆ ಸಹಾಯ ಆಗಬೇಕು ಇದಾಗಬೇಕಾದ್ರೆ ಏನೋ ಅವನ ಮುಂದೆ ಪಲ್ಟಿ ಹೊಡೆದು ಭಗವಂತ ಅಂತ ಏನು ಹೇಳಬೇಕಾಗಿಲ್ಲ ಅವನೊಬ್ಬನೇ ಭಗವಂತ ಇದನ್ನ ಅದಕ್ಕೋಸ್ಕರ ಭಗವಾನ್ ಅಥವಾ ಭಗವತ್ ಅನ್ನುವಂಥ ಶಬ್ದವನ್ನು ಇಲ್ಲಿ ನಾರದರು ಬಳಸ್ತಾರೆ ಹಾಗೆ ನಾವು ಮುಂದಿನ ತರಗತಿಯಲ್ಲಿ ನೋಡಲಿದ್ದೇವೆ ಹೇಗೆ ಇದೇ ಲೋಕದಲ್ಲಿ ಹಗಲು ಎರಡು ನಮ್ಮ ಸಾಂಸಾರಿಕ ಕರ್ತವ್ಯವನ್ನು ಮಾಡ್ತಾ ಇದ್ದಾಗಲೂ ಕೂಡ ಆ ಭಗವಂತನ ಕೀರ್ತನೆಯನ್ನು ನಾಮಶ್ರವಣವನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಓಂ ಪೂರ್ಣಮದ ಪೂರ್ಣ ಮಿದ ಪೂರ್ಣ ಪೂರ್ಣತೆ ಪೂರ್ಣಸ್ಯ ಪೂರ್ಣಮಾದಾಯ ಶಾಂತಿಶಾಂತಶಾಂತಿ ಹರಿ ಓಂ ತತ್ಸ್ರೀಕೃಷ್ಣರ್ಪಣಮಸ್ತು ಮುಂದ್ಯಂತರ್ಗತ್ಯ